ಗೌರಿ ಹಬ್ಬ ಭಾತೃಪದ ಮಾಸದಲ್ಲಿ ಬರುವ ಒಂದು ಅತಿ ಮುಖ್ಯವಾದ ಹಬ್ಬ ಗೌರಿ ಹಬ್ಬ ವ್ಯವಹಾರದಲ್ಲಿ ಗೌರಿ ಹಬ್ಬ ಎಂದು ಪ್ರಸಿದ್ಧವಾಗಿದ್ದರೂ ಇದರ ಶಾಸ್ತ್ರೀಯವಾದ ಹೆಸರು ಸೌರ ಸ್ವರ್ಣಗೌರಿ ವ್ರತ ಎಂಬುದೇ ಆಗಿದೆ ಏಕೆಂದರೆ ಗೌರಿ ದೇವಿಯನ್ನು ಕುರಿತ ಸೌಭಾಗ್ಯ ಗೌರಿ ಸಂಪದ್ ಗೌರಿ ಮಂಗಳ ಗೌರಿ ಲಾವಣ್ಯ ಗೌರಿ ತ್ರಿಲೋಚನಗೌರಿ ಗಜಗೌರಿ ಮುಂತಾದ ಇತರ ವ್ರತಗಳಿಗಿಂತ ಪ್ರತ್ಯೇಕವಾಗಿ ವಿಶೇಷತೆಯಿಂದ ಕೂಡಿರುವ ಹಬ್ಬ ಇದಾಗಿದೆ ಇವೆಲ್ಲವೂ ಗೌರಿ ಹಬ್ಬಗಳೇ ಆಗಿದ್ದರೂ ಸ್ವರ್ಣ ಗೌರಿ ವ್ರತವು ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವುದರಿಂದ ಇದನ್ನು ಮಾತ್ರ ಗೌರಿ ಹಬ್ಬ ಎಂದು ಕರೆಯುವುದು ರೂಢಿ ಬಂದಿದೆ ಪ್ರತಿ ಮಾಸದಲ್ಲಿಯೂ ಒಂದೊಂದು ಸಂಕ್ರಾಂತಿಯು ಸಂಕ್ರಮಣವು ಬಂದರೂ ಮಕರ ಮಾಸದಲ್ಲಿ ಬರುವ ಸಂಕ್ರಮಣವು ಅತಿ ಮುಖ್ಯವಾದದ್ದರಿಂದ ಅದನ್ನು ಮಾತ್ರವೇ ವಿಶೇಷವಾಗಿ ಸಂಕ್ರಾಂತಿ ಎಂದು ಜನಸಾಮಾನ್ಯರು ಕರೆಯುವುದಿಲ್ಲವೇ ಅದರಂತೆಯೇ ಈ ವಿಶೇಷವಾದ ಗೌರಿ ವ್ರತವನ್ನು ತಿಳಿಯಬೇಕು ಬಾ ಭಾರತ ದೇಶದ ಎಲ್ಲ ಭಾಗಗಳಲ್ಲಿಯೂ ಈ ವ್ರತವನ್ನು ಆಚರಿಸುವ ಜನ ಹೇರಳವಾಗಿದ್ದಾರೆ ಹಬ್ಬಗಳನ್ನು ಹೆಂಗಸರ ಹಬ್ಬ ಗಂಡಸರ ಹಬ್ಬ ಎಂದು ಸಾಮಾನ್ಯ ಜನರು ವಿಂಗಡಿಸುವುದುಂಟು ಈ ದೃಷ್ಟಿಯಿಂದ ಉಪಕರ್ಮವು ಗಂಡಸರ ಹಬ್ಬವಾದರೆ ಗೌರಿ ಹಬ್ಬ ರಮಹಾಲಕ್ಷ್ಮಿ ಮುಂತಾದವು ಹೆಂಗಸರ ಹಬ್ಬಗಳು ಏಕೆಂದರೆ ಇವುಗಳಲ್ಲಿ ಗೌರಿ ಮಹಾಲಕ್ಷ್ಮಿ ಹಬ್ಬಗಳಲ್ಲಿ ಸಾಕ್ಷಾತ್ತಾಗಿ ಪೂಜೆ ಮಾಡುವವರು ಹೆಂಗಸರು ಹೆಂಗಸರ ಸಂಭ್ರಮ ಸಡಗರಗಳು ಇವುಗಳಲ್ಲಿ ಹೆಚ್ಚಾಗಿರುತ್ತವೆ ಆದರೆ ಇದು ಸ್ಥೂಲವಾದ ವಿಭಾಗ ಏಕೆಂದರೆ ಮೇಲ್ಕಂಡ ಹೆಂಗಸರ ಹಬ್ಬಗಳಲ್ಲಿ ಪುರುಷರು ಗೌರಿ ಮತ್ತು ಲಕ್ಷ್ಮೀ ದೇವಿಯರಿಗೆ ಸಂಭಾವನೆಯನ್ನು ಸಲ್ಲಿಸಬೇಕು ದೇವತಾ ಭಕ್ತಿಯಿಂದ ಪ್ರೇರಿತರಾಗಿ ಆ ಮಹಾದೇವಿಯರ ಪೂಜೆಯನ್ನು ಆಚರಿಸುವ ವಿಷಯದಲ್ಲಿ ಸ್ತ್ರೀಯರಿಗೆ ಸಹಾಯ ಮಾಡಬೇಕು ಹಬ್ಬದ ಹೊಣೆಗಾರಿಕೆ ಸ್ತ್ರೀ ಪುರುಷರಿಬ್ಬರಿಗೂ ಇದೆ ಈ ಸಂದರ್ಭದಲ್ಲಿ ದೇವತಾ ಪೂಜೆಯ ಪರಮಾರ್ಥವನ್ನು ಕರತಲಾಮಲಕವಾಗಿ ಮಾಡಿಕೊಂಡಿದ್ದ ನಮ್ಮ ಶ್ರೀ ಗುರುದೇವರು ಅಪ್ಪಣೆ ಕೊಡಿಸಿದ್ದ ವಚನಾಮೃತವನ್ನು ಸ್ಮರಿಸುತ್ತೇವೆ ಗಂಡಸರಿಗೆ ಏಕೆ ಗೌರಿ ದುಃಖ ಎಂಬ ಗಾದೆ ಇದೆಯಲ್ಲ ಎಂದು ಗಂಡಸರು ಗೌರಿ ಪೂಜೆಯನ್ನು ಉಪೇಕ್ಷೆ ಮಾಡಬಾರದು ಹೆಂಗಸರು ಗೌರಿ ಪೂಜೆಯಿಂದ ಗಂಡಸರನ್ನು ದೂರ ಮಾಡಲು ಬರದು. ಏಕೆಂದರೆ ಗೌರಿಯು ತಾನು ಪ್ರತ್ಯೇಕವಾಗಿ ಉಳಿಯದೆ ಪರಮ ಶಿವನೊಡನೆ ವಿವಾಹ ಸಂಬಂಧ ಬೆಳೆಸಿಕೊಂಡಿದ್ದರಿಂದಲೇ ಎಲ್ಲರಿಗೂ ತಾಯಿಯಾದಳು ಸ್ತ್ರೀ ಪುರುಷರಿಬ್ಬರೂ ತಾ ಶ್ರೀ ಪುರುಷರಿಬ್ಬರಿಗೂ ತಾಯಿಯಾದಳು ಸೃಷ್ಟಿಯಲ್ಲಿರುವ ಶ್ರೀ ಪುರುಷರಿಬ್ಬರು ಅರ್ಧನಾರೀಶ್ವರ ರೂಪವಾದ ಆ ಜಗದಾದಿ ದಂಪತಿಗಳ ಎರಡು ಭಾಗಗಳೇ ಆಗಿದ್ದಾರೆ ಶ್ರೀ ಪುಂಸೌ ಆತ್ಮ ಭಾಗೌತೆ ಭಿನ್ನಮೂರ್ತೇ ಆದರಿಂದ ಆದ್ದರಿಂದ ಶಿವ ಶಿವಶಿವೆ ಇಬ್ಬರ ಪೂಜೆಯ ಹೊಣೆಗಾರಿಕೆಯು ಸ್ತ್ರೀ ಪುರುಷರಿಬ್ಬರಿಗೂ ಸೇರಿದ್ದಾಗಿದೆ ಲಕ್ಷ್ಮೀನಾರಾಯಣ ಪಾರ್ವತಿ ಪರಮೇಶ್ವರ ಎಂದು ಆ ಜಗದಾದಿ ದಂಪತಿಗಳ ಯೋಗವು ಜಂಟಿ ಆಗಿದೆ ಲಕ್ಷ್ಮೀನಾರಾಯಣರು ಒಬ್ಬರನ್ನೊಬ್ಬರು ಅಗಲುವಂತೆಯೇ ಇಲ್ಲ ಅಂತೆಯೇ ಪಾರ್ವತಿ ಪರಮೇಶ್ವರರು ಈ ಉಮೇಶರ ರಮೇಶರಲ್ಲಿ ಪುರುಷ ಪುರುಷನಿಗೆ ಸಲ್ಲಿಸಿದ ಸೇವೆ ಪರಾಕೃತಿಗೂ ಸಲ್ಲುತ್ತದೆ ಪರಾಕೃತಿಗೆ ಸಲ್ಲಿಸಿದ ಸೇವೆ ಪರಮ ಸಲ್ಲಬೇಕು ಸೃಷ್ಟಿ ಕಾರ್ಯದಲ್ಲಿ ಅವರಿಬ್ಬರಿಗೂ ಸಮಾನಾದ ಸಮಾನವಾದ ಪಾತ್ರ ಪುರುಷ ಭಾಗವು ತನ್ನನ್ನು ಬೆಳೆಸಿಕೊಳ್ಳಬೇಕಾದರೆ ಪ್ರಕೃತಿಯ ಸಹಾಯವೂ ಬೇಕು ಪ್ರಕೃತಿಯು ತಾನು ಯಾವುದನ್ನು ಬೆಳೆಸಬೇಕು ಎಂದರೆ ನಾನಾ ರೂಪವನ್ನಾದ ಪುರುಷನನ್ನು ಎಂದು ಅವಳಿಗೆ ಪುರುಷನ ಅಪೇಕ್ಷೆಯೂ ಅನಿವಾರ್ಯವೇ ಆಗಿದೆ ಜಗಜ್ಜನನ್ಯೈ ಜಗದೇಕ ಪಿತ್ರೆ ಎಂಬಂತೆ ಅವರಿಬ್ಬರ ಪೂಜೆಗೂ ಸಮಾನವಾದ ಪ್ರಾಧಾನ್ಯ ಶ್ರೀ ಪುರುಷ ರೂಪವಾದ ಎಲ್ಲ ದೀವಿಗಳು ಆ ಈರುವ ಅಂಶಗಳೇ ಆ ಈರುವರ ಪೂಜೆಯಲ್ಲೂ ಇಬ್ಬರಿಗೂ ಅಧಿಕಾರ ಉಂಟು ಪರಮ ಪುರುಷ ಮತ್ತು ಪರಾಪ್ರಕೃತಿ ಇವರಿಬ್ಬರ ಗೌರವದಲ್ಲಿ ತಾರತಮ್ಯ ಮಾಡಿದವರಿಗೆ ನ್ಯೂನತೆ ಉಂಟಾಗುತ್ತದೆ ಎಂಬಲ್ಲಿ ಒಂದು ಪುರಾಣದ ಕಥೆಯನ್ನು ಶ್ರೀ ಗುರುದೇವರು ಉದಾಹರಿಸುತ್ತಿದ್ದರು ಪಾರ್ವತಿ ಪರಮೇಶ್ವರ ಇಬ್ಬರಿಬ್ಬರಲ್ಲಿ ಯಾರು ಹೆಚ್ಚು ಎಂಬ ಪ್ರಶ್ನೆ ಬಂದಾಗ ಶಿವನ ಗಣಗಳಲ್ಲಿ ಎಲ್ಲರೂ ಮೌನವಾಗಿದ್ದರು ಆಗ ಭೃಂಗಿಯು ಎದ್ದು ನಿಂತು ಶಿವನೇ ಹೆಚ್ಚು ಎಂದು ಘೋಷಣೆ ಮಾಡಿದ ಆಗ ಪಾರ್ವತಿಯು ಕೋಪಗೊಂಡು ತಾನು ಅವನಿಗೆ ದಯಪಾಲಿಸಿದ್ದ ಶುದ್ಧವಾದ ಸಪ್ತಧಾತುಗಳೇ ಮುಂತಾದ ಪ್ರಕೃತಿ ಭಾಗವನ್ನೆಲ್ಲ ಶೋಷಣೆ ಮಾಡಿ ಬಿಟ್ಟಳು ಅದಕ್ಕೆ ಶಿವಭಕ್ತನಾದ ಭೃಂಗಿಯು ಕೇವಲ ಅಸ್ಥಿಪಂಜರೋಧೋಪಾದಿಯಲ್ಲಿ ಚಿತ್ರಿತನಾಗುತ್ತಾನೆ ಎಂಬುದು ಅಖತೆ ಹೀಗೆ ದೇವದೇವಿಯರಿಬ್ಬರಿಗೂ ಸಮಾನವಾದ ಪ್ರದಾನ್ಯವಿದ್ದರು ಕೆಲವು ಸಂದರ್ಭಗಳಲ್ಲಿ ವಿಶೇಷವಾದ ಪುರುಷಾರ್ಥ ಭಾಗದ ಪ್ರಾಪ್ತಿಗಾಗಿ ಅವರಿಬ್ಬರನ್ನು ಪ್ರತ್ಯೇಕವಾಗಿ ಪೂಜೆ ಮಾಡುವುದು ಉದಾಹರಣೆಗೆ ಸಂಪತ್ತು ಭಾಗ್ಯ ಸೌಭಾಗ್ಯ ವಿದ್ಯ ಕಲೆ ಜ್ಞಾನ ವೈರಾಗ್ಯಗಳಿಗೆ ಬೇಕಾದ ಪ್ರಕೃತಿಯ ಶುದ್ಧಿ ಇವುಗಳಿಗಾಗಿ ಶ್ರೀ ಗೌರಿ ಸರಸ್ವತಿ ಮುಂತಾದ ರೂಪದಲ್ಲಿರುವ ದೇವದೇವನ ಶಕ್ತಿ ಭಾಗವನ್ನೇ ವಿಶೇಷವಾಗಿ ಪೂಜೆ ಮಾಡುವ ಕಲ್ಪಗಳನ್ನು ನೋಡುತ್ತೇವೆ ಇವುಗಳಲ್ಲಿ ಪ್ರಕೃತ ಕಾರ್ಯಕ್ಕಾಗಿ ಶಕ್ತಿಯ ಮೇಲೆ ಮನಸ್ಸು ಕ್ರೇ ಕೇಂದ್ರೀಕೃತವಾಗಿದ್ದರೂ ಮೇಲ್ಕಂಡ ಸಿದ್ಧಿಗಳಿಗೆಲ್ಲ ಪರಮ ಲಕ್ಷ್ಯವಾಗಿರುವುದು ಪುರುಷ ಸ್ವರೂಪವೇ ಆಗಿರುವುದರಿಂದ ದೇವಿಯ ಪೂಜೆಯಿಂದ ದೇವನು ಸಂತೋಷ ಪಡುತ್ತಾನೆ ಎಂಬುದನ್ನು ಮರೆಯಬಾರದು ಇಂತಹ ದೇವಿ ಪೂಜಾ ಕಲ್ಪಗಳಲ್ಲಿ ಗೌರಿ ಪೂಜೆಯೂ ಒಂದಾಗಿದೆ ದೇವಿ ಪೂಜಾ ಪದ್ಧತಿಯು ಹೇಗೆ ಬಂದಿತ್ತು ಏದಕ್ಕೆ ಬಂದಿತ್ತು ಎಂಬುದರ ಬಗ್ಗೆ ದೇವ ದೇವಿಯರ ಸಾಕ್ಷಾತ್ಕಾರವನ್ನು ಸ್ಪಷ್ಟವಾಗಿ ಪಡೆದು ಆ ಪರಮಾರ್ಥವನ್ನು ಪೂರ್ವಕವಾಗಿ ಲೋಕಕ್ಕೆ ಅನುಗ್ರಹ ಮಾಡಿದ ಸನಾತನ ಆರ್ಯ ಭಾರತೀಯ ಮಹರ್ಷಿಗಳ ದೃಷ್ಟಿಯನ್ನು ಈ ಮೇಲೆ ಗಮನಿಸಿದೆವು ಪ್ರಪಂಚದ ನಾನಾ ಭಾಗಗಳಲ್ಲಿ ಬೆಳವಣಿಗೆ ಹೊಂದಿರುವ ನಾನಾ ಧರ್ಮಗಳ ತುಲನಾತ್ಮಕವಾದ ಅಧ್ಯಯನ ಸಂಶೋಧನೆಯನ್ನು ಸಂಕುಚಿತ ದೃಷ್ಟಿಯಿಂದ ಮಾಡಿರುವ ಕೆಲವು ಪಾಶ್ಚಾತ್ಯ ವಿದ್ವಾಂಸರು ದೇವಿ ಪೂಜೆಯ ಉತ್ಪತ್ತಿಯ ಬಗೆಗೆ ಒಂದು ವಿಚಿತ್ರವಾದ ಅಭಿಪ್ರಾಯವನ್ನು ಹೇಳುತ್ತಾರೆ ಈ ಅಭಿಪ್ರಾಯದಲ್ಲಿ ಆಳವಾದ ವಿಮರ್ಶೆ ಇಲ್ಲದಿದ್ದರೂ ಅದು ಇತ್ತೀಚೆಗೆ ಅನೇಕ ವಿಚಾರವಂತರ ಮನಸ್ಸನ್ನು ಆಕ್ರಮಿಸಿರುವುದರಿಂದ ಅದನ್ನು ಪೂರ್ವಪಕ್ಷವಾಗಿ ಇಲ್ಲಿ ಉಲ್ಲೇಖಿಸುತ್ತೇವೆ ಬಹಳ ಹಿಂದಿನ ಕಾಲದಲ್ಲಿ ಪ್ರಾಣಿಗಳ ಮಾಂಸ ಮತ್ತು ಅರಣ್ಯದಲ್ಲಿ ಸಿಕ್ಕುವ ಗೆಡ್ಡೆಗೆಣಸು ಹಣ್ಣು ಹಂಪುಗಳುಗಳಿಂದಲೇ ಆದಿಮಾನವರು ಜೀವನ ನಿರ್ವಾಹ ಮಾಡಬೇಕಾಗಿತ್ತು ಆಗ ಬೇಟೆ ಮತ್ತು ಇತರ ಆಹಾರ ಸಂಗ್ರಹಕ್ಕಾಗಿ ಪುರುಷರು ಬಹಳ ದೂರಕ್ಕೆ ಹೋಗಬೇಕಾಗಿತ್ತು ದಿವಸದಲ್ಲಿ ಬಹಳ ಹೆಚ್ಚು ಕಾಲ ಅವರು ಮನೆಯಿಂದ ಹೊರಗೆ ಇರುತ್ತಿದ್ದರು ಮನೆಯಲ್ಲಿ ಹೆಚ್ಚು ಕಾಲ ಹೆಂಗಸರು ಇರುತ್ತಿದ್ದರಿಂದ ಮನೆಯ ಮಕ್ಕಳು ಅವರಿಂದಲೇ ಶಿಕ್ಷಣ ಪಡೆದರು ಅವರನ್ನೇ ದೇವರೆಂದು ಭಾವಿಸಿ ಪೂಜೆ ಮಾಡತೊಡಗಿದರು ದೇವಿ ಪೂಜೆಯು ಹೀಗೆ ಪ್ರಾರಂಭವಾಯಿತು ಭಾರತ ದೇಶದಲ್ಲಿ ದ್ರಾವಿಡರು ಆರ್ಯರಿಗಿಂತ ಮೊದಲು ಇದ್ದವರು ದೇವಿ ಪೂಜೆಯನ್ನು ಪ್ರಧಾನವಾಗಿ ಇಟ್ಟುಕೊಂಡಿದ್ದವರು ಅವರೇ ಮಾರಿ ವಸಣಿ ಮುಂತಾದ ದೇವಿಯರ ಪೂಜೆಯನ್ನು ಮಾಡುತ್ತಿದ್ದವರು ಅವರೇ ಅವರದ್ದು ಮಾತೃಪ್ರಧಾನವಾದ ಕುಟುಂಬವೂ ಆಗಿತ್ತು ಅನಂತರ ಭಾರತ ದೇಶಕ್ಕೆ ಬಂದು ದ್ರಾವಿಡರನ್ನು ಸೋಲಿಸಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಆರ್ಯರು ಇಂದ್ರ ಅಗ್ನಿ ಮುಂತಾದ ಪುರುಷ ದೇವತೆಗಳನ್ನೇ ಆರಾಧಿಸುತ್ತಿದ್ದರು ದ್ರಾವಿಡರೊಡನೆ ಅವರು ಬೆರೆತಾಗ ಸ್ತ್ರೀ ದೇವತೆಗಳು ಅವರ ಪೂಜೆಯಲ್ಲಿ ಸೇರಿಕೊಂಡವು ಆರ್ಯರದು ಈಗಲೂ ಪಿತೃಪ್ರಧಾನ ಕುಟುಂಬ ಎಂಬುದು ಆ ಪಾಶ್ಚಾತ್ಯ ವಿಮರ್ಶಕರ ಅಭಿಪ್ರಾಯದ ಸಾರ ಈ ಅಭಿಪ್ರಾಯವು ಆಪಾತರಮಣಿಯವಾಗಿದ್ದರೂ ಇದು ಸತ್ಯಾರ್ಥಕ ಸಿದ್ಧಾಂತವಾಗುವುದಿಲ್ಲ ಏಕೆಂದರೆ ಇವರು ವಿಷಯವನ್ನು ಆಧ್ಯಾತ್ಮಿಕ ಆದಿದೈವಿಕ ಮತ್ತು ಆದಿ ಭೌತಿಕ ಎಂಬ ಮೂರು ಕ್ಷೇತ್ರಗಳಿಂದಲೂ ವಿಚಾರ ಮಾಡಿಲ್ಲ ಉಪಾಸನೆಯನ್ನು ಮಾಡಿಲ್ಲ ಬುದ್ಧಿಯ ಕಸರತ್ತಿನಿಂದ ಬಂದ ಅಭಿಪ್ರಾಯವನ್ನು ಮಾತ್ರವೇ ಮುಂದಿಟ್ಟಿದ್ದಾರೆ ವೈದಿಕ ಸಾಹಿತ್ಯದಲ್ಲಿ ಬರುವ ಸರಸ್ವತಿ ಸೂಕ್ತ ದೇವಿ ಸೂಕ್ತ ಮೇಧಾ ಸೂಕ್ತ ಇಂದ್ರಾಣಿ ರುಕ್ಕು ಇತ್ಯಾದಿ ದೇವಿ ಮಹಿಮೆಯನ್ನು ಪ್ರತಿಪಾದಿಸುವ ಮಂತ್ರಗಳನ್ನು ಇವರು ಅವಗಣಿಸಿದ್ದಾರೆ ಮಹರ್ಷಿಗಳ ಸಂಸ್ಕೃತಿಯಲ್ಲಿ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಯಾವ ಯಾವ ವಿಷಯಗಳಲ್ಲಿ ಸಮಾನತೆ ಯಾವ ಯಾವ ವಿಷಯಗಳೇ ವಿಶಿಷ್ಟ ಪ್ರದಾನ್ಯ ಎಂಬುದಕ್ಕೆ ಅವರಿಗೆ ದೈವದತ್ತವಾಗಿರುವ ಸ್ವಭಾವ ಮತ್ತು ವಿಶಿಷ್ಟ ಶಕ್ತಿ ಸಂಪತ್ತುಗಳೇ ಕಾರಣ ಎಲ್ಲ ವಿಷಯಗಳನ್ನು ಗಮನಿಸಿದಾಗ ಅವರಿಬ್ಬರಿಗೂ ಸಮವಾದ ಪ್ರಾಧಾನ್ಯ ಅವರು ಸೃಷ್ಟಿಕರ್ತನ ಶರೀರದ ಎರಡು ಭಾಗಗಳು ಶಿವಶಕ್ತಿ ಸ್ವರೂಪರು ತಂದೆಯ ದ್ಯುಲೋಕವಾದರೆ ತಂದೆಯು ದ್ಯುಲೋಕವಾದರೆ ತಾಯಿಯು ಪೃಥ್ವಿ ತಂದೆಯು ಸಮವಾದರೆ ತಾಯಿಯು ಸಮಹಮಸ್ತಿ ಋಕ್ವಂ ರುಕ್ವಂ ದ್ವೌ ಪಿತಾ ಪೃಥ್ವಿ ಮಾತಾ ವೈದಿಕ ಮಂತ್ರಗಳ ತಾತ್ಪರ್ಯವನ್ನೆ ಅವರು ಗಮನಿಸಿಲ್ಲ ವೈದಿಕ ದೇವರೆಲ್ಲರೂ ಶಕ್ತಿ ವಿಶಿಷ್ಟರೇ ಆಗಿದ್ದಾರೆ ಎಂಬುದನ್ನು ಅವರು ಲೆಕ್ಕಿಸಿಲ್ಲ ಎಲ್ಲಕ್ಕೂ ಮೇಲಾಗಿ ದೇವಿಯ ರಹಸ್ಯವು ಗುಹಾತ್ರೀಣಿ ನಿಹಿತಾ ನೇಂಗಯಂತಿ ಎಂಬಂತೆ ಬುದ್ಧಿಗುಹೆಯಲ್ಲಿ ಪ್ರವೇಶ ಜ್ಞಾನಿಗಳಿಗೆ ಮಾತ್ರವೇ ಗೋಚರವಾಗುತ್ತದೆಯೇ ಹೊರತು ಅದರ ಹೊರಗಿನ ಕ್ಷೇತ್ರಗಳಲ್ಲಿ ವ್ಯಾಯಾಮ ಮಾಡುವವರಿಗೆಲ್ಲ ಆದ್ದರಿಂದ ಆ ಪಾಶ್ಚಾತ್ಯ ವಿಮರ್ಶಕರು ಮೇಲ್ಕಂಡ ವಿಚಿತ್ರವಾದ ಅಭಿಪ್ರಾಯವನ್ನು ಹೇಳಿರುವುದರಲ್ಲಿ ಆಶ್ಚರ್ಯವಿಲ್ಲ ಮಹರ್ಷಿಗಳ ಪರಂಪರೆ ಸಂಪ್ರದಾಯ ಇರುವ ದೇಶದಲ್ಲಿ ಅದಕ್ಕೆ ಮಾನ್ಯತೆ ದೊರೆತರೆ ಅದು ಶೋಚನೀಯ ಎಂದಷ್ಟೇ ಹೇಳಬಹುದು ಸ್ವರ್ಣಗೌರಿ ವೃತ್ತದಲ್ಲಿ ಆರಾಧಿಸಲ್ಪಡುವ ಈ ಗೌರಿ ದೇವಿಯು ಯಾರು ಅವಳ ಉಪಾಸನೆಯನ್ನು ಏಕೆ ಮಾಡಬೇಕು ಎಂಬುದು ಮುಂದಿನ ಪ್ರಶ್ನೆ ಗೌರಿ ಎಂಬುದು ದೇವಿಗೆ ಪರ್ಯಾಯವಾದ ಪದ ಆಕೆಯು ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಲ್ಲಿ ಕೊನೆಯದನ್ನು ತನ್ನ ಅಧಿಕಾರದಲ್ಲಿ ಪ್ರಧಾನವಾಗಿ ಹೊಂದಿರುವ ಮಹಾದೇವನ ಅರ್ಧಾಂಗಿ ಆತನ ಮನದನ್ನೇ ಮಹಾದೇವಿ ಆಕೆಯು ಸಂಹಾರ ಕಾರ್ಯವನ್ನು ಮಾಡುವಾಗ ಕೃಷ್ಣವರ್ಣವನ್ನು ಅಲಂಕರಿಸಿರುವ ಕಾಳಿ ವಿದ್ಯಾ ಪ್ರದಾನ ಮಾಡುವಾಗ ಶ್ಯಾಮಲ ವರ್ಣದ ಶ್ಯಾಮಲಾಂಬಿಕ ಆಗಿರುವಂತೆಯೇ ಸೌಮಂಗಲ್ಯ ಸೌಭಾಗ್ಯ ಸಂಪತ್ತನ್ನು ಅನುಗ್ರಹಿಸುವಾಗ ಸಂಪಿಗೆಯ ಹೂವಿನ ಬಣ್ಣದಿಂದ ಅಥವಾ ಕೆಲವೊಮ್ಮೆ ಹಿಮ ಶುಭ್ರ ವರ್ಣದಿಂದ ಕೆಂಗೊಳಿಸುವ ಗೌರಿಯೂ ಗೌರಿ ಎಂಬ ಸಬ್ ಅರ್ಥವೇ ಗೌರ ಸಂಪಿಗೆಯ ಅಥವಾ ಬಿಡುಪಿನ ವರ್ಣದವಳು ಎಂದಾಗುತ್ತದೆ ಗೌರವ ಅಸ್ತಿ ಅಸ್ಯಾಹ ಇತಿ ಗೌರಿ ಚಾಂಪೇಯೌರಾರ್ಶರೀರ ಕಾಯೈ ಯೋಗಿಗ್ನದೇಹ ಸಾನರ್ಜಾತ ಹಿಮಾಲೇ ಶಂಕೇಂದೂಕುಂದದಲವ ದವಲ ತೋ ಗೌರೀತಿ ಸಾ ಸ್ಮೃತ ಲಲಿತೀ ಉಮಾ ಎಕರ್ಣ ಶಾಕಾಂಭರೀ ರಾಜೀ ತ್ರಿಪುರಸುಂದರಿ ಮುಂತಾದವು ಈಕೆಯ ಬೇರೆ ಬೇರೆ ವೃತ್ತಿಗಳ ರೂಪೆಗಳೇ ಆಗಿವೆ ಶಕ್ತಿ ಪೀಠಗಳಲ್ಲಿ ಕಾನಾ ಕುಬ್ಜವು ಈಕೆಯ ಪ್ರಧಾನ ಸ್ಥಾನ ಗೌರಿ ಪ್ರೋಕ್ತ ಕನ್ಯಾ ಕುಬ್ಜೆ ರಂಭಾತು ಮಲೆಯ ಚಲೆ ಪೂಜಿಸುವುದು ಯಾವ ಪುರುಷಾರ್ಥಕ್ಕಾಗಿ ಸರಸ್ವತಿ ಲಕ್ಷ್ಮೀ ಗೌರಿ ಇವರು ತ್ರಿಮೂರ್ತಿ ಪತ್ನಿಯರು ಇವರೆಲ್ಲರಿಗೂ ಸಾಕ್ಷಾತ್ತಾಗಿ ಅಥವಾ ಪರಂಪರೆಯಿಂದ ಎಲ್ಲ ಪುರುಷಾರ್ಥಗಳನ್ನು ದಯಪಾಲಿಸುವ ಶಕ್ತಿಯುಂಟು ಏಕೆಂದರೆ ಪರಾಶಕ್ತಿಯ ನಾನಾ ಪ್ರಕಾರಗಳೇ ಇವರಾಗಿದ್ದಾರೆ ಗೀರ್ ದೇವತೇತಿ ಗರುಡಧ್ವಜ ಸುಂದರೀತಿ ಶಾಕಾಂಬರೀತಿ ಶಶಿಶೇಖರ ಪ್ರಲಯ ಕೇಲಿ ಸಂಸ್ಥಿತಾಯೈ ತೈ ನಮಸ್ ತ್ರಿಭುನೈ ಕಗು ರೋಸ್ತರುಣೈಹಿ ಆದರೆ ಇವರಲ್ಲಿ ಒಬ್ಬೊಬ್ಬರನ್ನು ಬೇರೆ ಬೇರೆ ವಿಷಯಗಳ ಫಲಲಾಭಕ್ಕಾಗಿ ಪೂಜೆ ಮಾಡುತ್ತಾರೆ ಅವುಗಳಲ್ಲಿ ಉಮಾಗೌರಿಯನ್ನು ಆರಾಧಿಸುವುದು ವಿಶೇಷವಾಗಿ ಒಳ್ಳೆಯ ದಾಂಪತ್ಯ ಸೌಭಾಗ್ಯಕ್ಕಾಗಿ ವಿದ್ಯಾ ಕಾಮಾಸ್ತು ಗಿರಿಶಂ ದಾಂಪತ್ಯಾರ್ಥ ಉಮಾ ಸತೀಶಿ ಸತೀಂ ಅನುರೂಪನಾದ ಪತಿಯನ್ನು ಪಡೆಯುವುದಕ್ಕಾಗಿ ಮತ್ತು ಶಾಶ್ವತವಾದ ಪತಿಪ್ರೇಮ ಸೋ ಮಾಂಗಲ್ಯ ಸಿದ್ಧಿಗಾಗಿ ಪೂಜಿಸಲ್ಪಡುತ್ತಾಳೆ ಈ ಸರ್ವ ಮಂಗಲಾದೇವಿ ಗೋಪಿಕಾಸ್ತ್ರೀಯರು ಮತ್ತು ರುಕ್ಮಿಣಿ ದೇವಿ ಶ್ರೀಕೃಷ್ಣನೇ ಪ್ರತಿಯನ್ನಾಗಿ ಪಡೆಯುವ ಮತ್ತು ಆತನ ವಾಲಭ್ಯವು ಸಿದ್ಧಿಸುವ ಫಲಾತಿಶಯಕ್ಕಾಗಿ ಈಕೆಯನ್ನು ಅರ್ಚಿಸಿದ ಪ್ರಸಿದ್ಧವಾಗಿದೆ ಹೇಮಂತ್ಯ ಪ್ರಥಮೆ ಮಾಸಿ ನಂದವ್ರಜಕುಮರಿಕೇರುಷ್ಯ ಭುಂಜಾನಕಾಕ್ಯರ್ಚನವ್ರಂದಗೋಪಸುತೇವೀ ಪತಿಂ ಮೇ ಕು ನಮಸ್ತೈತ್ರಬಿಕೇಕ್ಷ ಸ್ವಸಂತನಯತ್ ಪತಿರ್ಮೇ ಭಗವಾನ್ ಕೃಷ್ಣಸ್ಥಧನುಮೋದತ ಈಗಲೂ ವಿವಾಹ ಮಂಗಳ ಸಂದ ಸಮಾರಂಭದಲ್ಲಿ ತಾಳಿಯ ಭಾಗ್ಯಕ್ಕಾಗಿ ಗೌರಿ ಪೂಜೆಯನ್ನು ಮಾಡುವ ಪದ್ಧತಿಯು ಪ್ರಸಿದ್ಧವಾಗಿದೆ ಆಕೆಯ ಶಿವ ಸರ್ವಮಂಗಳ ರುಡಾನಿ ಶರ್ವಾಣಿ ಅಂಬಿಕಾ ಇತ್ಯಾದಿ ದಿವ್ಯಮಂಗಳ ನಾಮಧೇಯಗಳು ಆಕೆಯ ಮಾಂಗಲ್ಯ ಶಕ್ತಿಯ ದ್ಯೂತಕವೇ ಆಗಿದೆ ಆಗಿವೆ ಯಾರು ಈ ಗೌರಿ ನಮ್ಮ ದೇಶದಲ್ಲಿ ದೇವರ ಆರಾಧನೆಯನ್ನು ಮಾಡುತ್ತಿರುವ ಜನರಿಗೆ ಮತ್ತು ಪುರಾಣ ಇತಿಹಾಸ ಕಾವ್ಯಗಳ ಅಲ್ಪ ಸ್ವಲ್ಪ ಪರಿಚಯವಾದರೂ ಇರುವ ಜನರಿಗೆ ಇದು ಮಕ್ಕಳ ಪ್ರಶ್ನೆ ಎನಿಸುತ್ತದೆ ಏಕೆಂದರೆ ಗೌರಿಯು ಶಿವನ ಮಡದಿ ಶಿವೆ ಎಂಬುದು ಸಾಮಾನ್ಯ ಜನರಿಗೂ ತಿಳಿದ ವಿಷಯ ಪಾರ್ವತಿ ಉಮಾ ದುರ್ಗಿ ಭವಾನಿ ಕಾತ್ಯಾಯಿನಿ ಅಪರ್ಣ ಅಂಬಿಕಾ ಮುಂತಾದ ಅನೇಕ ದಿವ್ಯನಾಮಗಳಿಂದಲೂ ಆಕೆಯು ಕರೆಯಲ್ಪಡುತ್ತಾಳೆ ಎಂಬುದು ಪ್ರಸಿದ್ಧವಾಗಿದೆ ಆಕೆಯನ್ನು ಶಿವನ ಪತ್ನಿ ಎಂದು ಕರೆಯುವಂತೆಯೇ ನಾರಾಯಣನ ತಂಗಿ ಎಂದು ಕರೆಯುವ ಶಾಸ್ತ್ರವಾಕ್ಯಗಳನ್ನು ನೋಡುತ್ತೇವೆ ನಾರಾಯಣಾನುಜ ದೇವಿ ವೈಷ್ಣವಿ ವಿಜಯಾಂಬಿಕಾ ಸುಂದರೇಶ್ವರ ಶಿವನಿಗೆ ವಿಷ್ಣುವು ತನ್ನ ತಂಗಿಯಾದ ಗೌರಿಯನ್ನು ವಿವಾಹ ಮಾಡಿಕೊಟ್ಟಂತೆ ರಚಿತವಾಗಿರುವ ಚಿತ್ರಶಿಲ್ಪಗಳನ್ನು ನೋಡುತ್ತೇವೆ ಗೌರಿಯು ಎಲ್ಲ ಲೋಕಗಳ ತಾಯಿ ಸರಸ್ವತಿ ಮತ್ತು ಲಕ್ಷ್ಮೀ ಇವರಿಂದಲೂ ಸೇವಿಸಲ್ಪಟ್ಟವಳು ಎಂಬ ಅಭಿಪ್ರಾಯವೂ ವಂದೇ ಒಂದೇ ಮಂಬಿಕಾಂ ಭಗವತಿಂ ವಾಣಿ ರಮಾ ಸೇವಿತಾಂ ಆದರೆ ಇದಕ್ಕೆ ವಿರುದ್ಧವಾಗಿ ಆಕೆಯನ್ನು ವಿಷ್ಣುವಿನ ಪುತ್ರನಾದ ಬ್ರಹ್ಮನ ಸೊಸೆ ಮಹಾಲಕ್ಷ್ಮಿಯ ದಾಸೀಭಕ್ತೆ ಮಹಾಲಕ್ಷ್ಮಿಯ ಅನುಗ್ರಹಲೇಷದಿಂದ ತನ್ನ ಅಧಿಕಾರವನ್ನು ಪಡೆದ ಶಿವನ ಪತ್ನಿ ಎಂಬ ಉಲ್ಲೇಖನವನ್ನು ನೋಡುತ್ತೇವೆ ಬ್ರಹ್ಮೇಶಿ ಸುರವ್ರಜಸದೈ ತಾಸದಾಸಿಗಣ ಶ್ರೀರಿತ್ಯ ಚ ನಾಮ ತೇ ಭಗವತಿ ಬ್ರೂಮ ಕಥಂ ತ್ವಾ ವಯಂ ಶ್ರೀಮನ್ ಮಂದ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನಿಂ ಭಗವತಿಂ ವಂದೇ ಮುಕುಂದ ಪ್ರಿಯಾಂ ಪಾರ್ವತಿ ಮತ್ತು ಲಕ್ಷ್ಮೀ ಸುತಿಗಳಲ್ಲಿ ಮೇಲ್ಕಂಡ ವಾಕ್ಯಗಳನ್ನು ನೋಡುತ್ತೇವೆ ಹೀಗೆ ಒಬ್ಬಳೇ ಗೌರಿ ದೇವಿಯನ್ನು ಒಬ್ಬಳಿಗೆ ಒಮ್ಮೆ ಸ್ವಾಮಿನಿ ಒಡತಿ ಎನ್ನುವುದು ಒಮ್ಮೆ ದಾಸಿ ಎನ್ನುವುದು ಮತ್ತೊಮ್ಮೆ ಮೊಮ್ಮಗನ ಹೆಂಡತಿ ಎನ್ನುವುದು ಬಹಳ ವಿಚಿತ್ರವಾಗಿ ಕಾಣಿಸುತ್ತದೆ ಆದರೆ ಗೊಂದಲ ಇಲ್ಲಿಗೆ ನಿಲ್ಲುವುದಿಲ್ಲ ಹಿಂದೆ ರುದ್ರ ಶಿವನ ಪತ್ನಿ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದ ಗೌರಿಯನ್ನು ರುದ್ರನ ಒಡಹೊಟ್ಟಿದವಳು ಎಂದು ಶ್ರುತಿವಾಕ್ಯವು ಕರೆಯುತ್ತದೆ ಸಹ ಸ್ವಸ್ರಾಂಬಿಕೆಯ ಅಕುಸ್ತೇ ಪಶು ಹಾಗಾದರೆ ರುದ್ರನು ತನ್ನ ಒಡಹೊಟ್ಟಿದವಳನ್ನೇ ಮದುವೆಯಾದನೆ ಎಂದರೆ ಏಕೆ ಆಗಿರಬಾರದು ಪುರಾಣಗಳಲ್ಲಿ ಬ್ರಹ್ಮನು ತನ್ನ ಪೃಥ್ವಿಯಾದ ಸರಸ್ವತಿಯನ್ನೇ ಮದುವೆಯಾದನು ಎಂದು ಹೇಳಿಲ್ಲವೇ ಹಾಗೆಯೇ ಇದು ಈ ಹಿಂದೂ ದೇವತೆಗಳಿಗೆ ನೀತಿ ನಿಯಮಗಳೇ ಇಲ್ಲ ಎಂದು ಕುಚೋದ್ಯ ಮಾಡುವವರು ಇದ್ದಾರೆ ಹಾಗೆ ಕುಚೋದ್ಯ ಮಾಡಬೇಕಾಗಿಲ್ಲ ಸೋದರ ಸೋದರಿಯರು ಪುತ್ರಪುತ್ರಿಯರು ಮತ್ತು ಮಾತೃ ಪುತ್ರರು ಪರಸ್ಪರ ವಿಹಾರ ವಿವಾಹ ಮಾಡಿಕೊಳ್ಳಬಾರದು ಅದು ಅತ್ಯಂತ ಜಗು ಜುಗುಪ್ಸಿತ ಅದನ್ನು ಮನಸ್ಸಿನಿಂದಲೂ ಯೋಚನೆ ಮಾಡಬಾರದು ಇತ್ಯಾದಿ ಶಿಸ್ತು ನಿಯಮಗಳು ಸಮಾಜದಲ್ಲಿ ಬಹಳ ಹಿಂದೆ ಅಂದರೆ ನಾಗರಿಕತೆಯ ಪ್ರಾರಂಭದಲ್ಲಿ ಇರಲಿಲ್ಲ ಏಕೆಂದರೆ ಪಶುಪ್ರಾಣಿಗಳಲ್ಲಿ ಈ ವ್ಯವಸ್ಥೆ ಏನೂ ಇಲ್ಲವಲ್ಲ ಮೇಲ್ಕಂಡ ರುದ್ರಬ್ರಹ್ಮರ ವಿಚಿತ್ರವಾದ ವಿವಾಹದ ಒಕ್ಕಣೆಗಳು ನಾಗರಿಕತೆಯ ಪ್ರಾರಂಭ ಕಾಲದ ಪಳೆಯುಳಿಕೆಗಳು ಎಂದು ಶಾಂತಿ ಸಮಾಧಾನಗಳನ್ನು ಹೇಳುವ ಇತಿಹಾಸ ಸಂಶೋಧಕ ಪದವೀಧರರ ವ್ಯಾಖ್ಯಾನಗಳನ್ನು ಕಾಣುತ್ತೇವೆ ಮೇಲ್ಕಂಡ ಗೊಂದಲವು ಸಾಲದೋ ಗೌರಿ ಲಕ್ಷ್ಮೀ ಸರಸ್ವತಿ ಇವರು ಪರಸ್ಪರ ತಾಯಿ ಮಕ್ಕಳು ಮಾತ್ರವಲ್ಲ ಅವರೆಲ್ಲ ಒಂದೇ ಸ್ವರೂಪ ಎಂದು ಉಲ್ಲೇಖಿಸುವ ಅಭಿಪ್ರಾಯಗಳನ್ನು ನೋಡುತ್ತೇವೆ ಗಿರ್ದೇವತೆ ರೀತಿ ಕರುಡಧ್ವಜ ಸುಂದರೀತಿ ಶಾಕಾಂಬರೀತಿ ಶಶಿಶೇಖರ ವಲ್ಲವೇತಿ ಇವರು ಗಾಯತ್ರಿ ಸಾವಿತ್ರಿ ಸರಸ್ವತಿಯರು ಬ್ರಹ್ಮ ರುದ್ರ ಮತ್ತು ವಿಷ್ಣುವಿನ ಪತ್ನಿಯರು ಎಂಬ ಹೇಳಿಕೆಯೂ ಪ್ರಾತರ್ ಮಧ್ಯ ದಿನೇ ಸಮಯೇ ಬ್ರಾಹ್ಮಿ ತಥಾ ಶಾಂಭವಿ ವೈಷ್ಣವ್ಯಾ ಆತ್ಮ ಸಮಸ್ತೆ ಸೇವಕ ಜನಾನ್ ಕುರಿಯತ್ಸ ಕುರಿಯಾತ್ಸ ದಾಮ ಈ ಮೂವರಲ್ಲಿ ಜಗಜ್ಜನನಿ ಒಬ್ಬಳೆ ಉಳಿದ ಇಬ್ಬರು ಆಕೆಯ ವಿಭೂತಿಗಳು ಎಂಬ ಅಭಿಪ್ರಾಯವೂ ಇದೆ ಗೊಂದಲವನ್ನು ಇನ್ನೂ ಬ್ರಹ್ಮ ವಿಷ್ಣು ರುದ್ರರು ಮೂವರು ಆದಿಮಹಾಶಕ್ತಿಯ ಪುತ್ರರು ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಜಗದ್ದಾತ್ರಿ ಸುತಾಸ್ತವ ಎಂದು ದೇವಿ ಪುರಾಣವು ಹೇಳುತ್ತದೆ ಒಂದೇ ಜೀವವೇ ಬೇರೆ ಬೇರೆ ಜನ್ಮಗಳಲ್ಲಿ ಬೇರೆ ಜೀವಗಳಿಗೆ ತಂದೆ ತಾಯಿ ಮಗ ಮಗಳು ಹೆಂಡತಿ ಸೊಸೆ ಎಲ್ಲ ಆಗಬಹುದಲ್ಲವೇ ಹಾಗೆಯೇ ಮೇಲ್ಕಂಡ ದೇವದೇವಿಯರ ಸಂಧ ಸಂಬಂಧಗಳು ಎಂದು ದಾರ್ಶನಿಕವಾದ ಉದಾಹರಣೆಯಿಂದ ಮೇಲ್ಕಂಡ ವಿರುದ್ಧ ಹೇಳಿಕೆಗಳಿಗೆ ಸುಲಭವಾಗಿ ಸಮಾಧಾನ ಹೇಳುವರೂ ಉಂಟು ಆದರೆ ಆ ದೇವದೇವಿಯರು ನಮ್ಮಂತೆಯೇ ಕರ್ಮ ಸಂಬಂಧವಾದ ಹುಟ್ಟು ಮರುಹುಟ್ಟುಗಳನ್ನು ಪಡೆಯುವ ಜೀವಗಳಾಗಿದ್ದರೆ ನಾವು ಅವರನ್ನು ಏಕೆ ಆರಾಧಿಸಬೇಕು ನಮ್ಮನ್ನೇ ಆರಾಧಿಸಿಕೊಳ್ಳಬಹುದಲ್ಲ ಎಂಬ ಪ್ರಶ್ನೆ ಇಲ್ಲಿ ಹೇಳುತ್ತದೆ ಎಲ್ಲಕ್ಕೂ ಮೇಲೆ ನಿಮ್ಮ ಶ್ರುತಿ ಪುರಾಣ ಇತಿಹಾಸಗಳ ದೇವರು ನಿರಂಜನಾದ ಪರಮಾತ್ಮ ಆಗುವುದೇ ಇಲ್ಲ ಏಕೆಂದರೆ ಅವನಿಗೂ ನಮ್ಮಂತೆಯೇ ಹೆಂಡತಿ ಮಕ್ಕಳು ಸೊಸೆ ಇತ್ಯಾದಿ ವಿಕಾರಗಳಿಂದ ಕೂಡಿದ ಇಂದ್ರಿಯ ಸಂಬಂಧಗಳುಂಟು ಎಂಬ ಆಕ್ಷೇಪವನ್ನು ಮಾಡುವವರು ಇದ್ದಾರೆ ಇಂತಹ ಪ್ರಶ್ನೆ ಆಕ್ಷೇಪಗಳಿಂದ ಮನಸ್ಸಿಗೆ ಕ್ಷೋಭೆ ಉಂಟಾದಾಗ ಗೌರೀದೇವಿಯ ಆರಾಧನೆಗೆ ಬೇಕಾದ ಶ್ರದ್ಧಾಭಕ್ತಿಗಳು ಸಡಿಲವಾಗುತ್ತವೆ ಆದ್ದರಿಂದ ಆ ಬಗ್ಗೆ ಇಲ್ಲಿ ಸಮಾಧಾನಕರವಾದ ಉತ್ತರವನ್ನು ತೆಗೆದುಕೊಳ್ಳುವುದು ಅವಶ್ಯಕ ಮೇಲ್ಕಂಡ ಶಿವಪಾರ್ವತಿ ವಿಷ್ಣು ಲಕ್ಷ್ಮಿ ಬ್ರಹ್ಮ ಸರಸ್ವತಿ ಇವರೆಲ್ಲ ಇಂದ್ರಿಯಾತೀತವಾದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಷಯಗಳು ಇಂದ್ರಿಯ ಪ್ರಪಂಚಕ್ಕೆ ಸೇರಿದ ಮಾನದಂಡದಿಂದ ಅವರ ಸಂದರ್ಭಗಳನ್ನು ವಿಚಾರ ಮಾಡಿ ತೀರ್ಮಾನ ಹೇಳುವುದೇ ಸರಿಯಲ್ಲ ಇಂದ್ರಿಯ ಪ್ರಪಂಚದಲ್ಲಿ ಉಂಟಾಗುವ ಪ್ರಶ್ನೆ ಮತ್ತು ಸಮಾಧಾನ ಇವು ಯಾವುವು ಆ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ಹೊಂದಿಕೆಯಾಗುವುದಿಲ್ಲ ಮಹಿಳೆಯ ದೃಷ್ಟಿಯಿಂದ ಗಮನಿಸಿದಾಗ ಬ್ರಹ್ಮ ವಿಷ್ಣು ರುದ್ರ ಇವು ಪರಂಜ್ಯೋತಿಯಾದ ಪರಮಪುರುಷನ ಮತ್ತು ವಾಣಿ ರಮಾ ಗೌರಿಯರು ಆತನ ಪರಾಪ್ರಕೃತಿಯ ವಿಕಾಸ ಪ್ರಕಾರಗಳು ಪರಮಾತ್ಮನು ಸೃಷ್ಟಿಗೆ ಬೀರ ಪ್ರಧಾನನಾದ ತಂದೆ ಪ್ರಕೃತಿಯು ಅವನ ಸಂಕಲ್ಪವನ್ನು ವಿಸ್ತಾರಗೊಳಿಸುವ ಕ್ಷೇತ್ರ ಆ ಭಗವಂತ ಭಗವತಿಯರ ಪ್ರಕಾಶ ಸ್ವರೂಪವನ್ನು ಮತ್ತು ವಿಕಾಸ ಪ್ರಕಾರಗಳನ್ನು ತಿಳಿಯಲು ಯೋಗ ಸಾಧನೆ ಮಾಡಬೇಕು ಆ ಸಾಧನೆಯ ಬೇರೆ ಬೇರೆ ಗಟ್ಟೆಗಳಲ್ಲಿ ಆ ಪರಮ ಪ್ರಕೃತಿಗಳನ್ನು ಪತಿಪತ್ನಿ ತಂದೆ ತಾಯಿ ಸೋದರ ಸೋದರಿ ಈಶ್ವರ ಈಶ್ವರಿ ಇತ್ಯಾದಿ ನಾನಾ ದೃಷ್ಟಿಗಳಿಂದ ನೋಡುತ್ತೇವೆ ಅವರ ಬಗ್ಗೆ ಪರಮ ಪ್ರೇಮ ಭಾವದಿಂದ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸುವುದಕ್ಕೆ ಆ ದೃಷ್ಟಿಗಳು ಸಹಾಯಕವಾಗುತ್ತವೆ ವಾಸ್ತವವಾಗಿ ನೋಡಿದಾಗ ಪರಮಾತ್ಮನನ್ನು ಜ್ಞಾನ ಬಲ ಐಶ್ವರ್ಯ ವೀರ್ಯ ತೇಜಸ್ಸು ಇವುಗಳಿಂದ ಸಂಪನ್ನವಾದ ಪ್ರಭು ಈಶ್ವರ ಎಂಬುದಾಗಿ ಮತ್ತು ಪ್ರಕೃತಿಯನ್ನು ಆತನ ಆಶಯದ ವಿಸ್ತಾರ ಕ್ಷೇತ್ರ ಎಂದೇ ತಂದೆ ತಾಯಿ ಸೋದರ ಇತ್ಯಾದಿಗಳೆಲ್ಲವೂ ಗುಣ ಕ್ರಿಯೆ ಉಪಾಸನೆಗಳಿಗೆ ಸಂಬಂಧಪಟ್ಟ ರೂಪಗಳು ಒಬ್ಬನೇ ಭಗವಂತನೇ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಾಗ ಬ್ರಹ್ಮ ವಿಷ್ಣು ರುದ್ರ ಎಂಬ ಸಂಜ್ಞೆಗಳನ್ನು ಪಡೆಯುತ್ತಾನೆ ಸೃಷ್ಟಿ ಸ್ಥಿತ್ಯಂತಕರಣೀಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಂ ಸಂಸಾಂ ಯಾತಿ ಭಗವಾನೇಕ ಯೇವ ಜನಾರ್ದನ ಅವರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರಿಗೂ ಪ್ರಧಾನ್ಯ ಅವರೊಡನೆ ಸಹಕರಿಸುವ ಸರಸ್ವತಿ ಲಕ್ಷ್ಮಿ ಗೌರಿ ಎಂಬ ತ್ರಿಮೂರ್ತಿ ಪತ್ನಿಯರ ವಿಷಯವೂ ಹೀಗೆಯೇ ಮಹಾಗುರು ಶ್ರೀರಂಗರು ಇದನ್ನು ಹೀಗೆ ವಿವರಿಸುತ್ತಿದ್ದರು ಒಬ್ಬನೇ ನಾಟಕದಲ್ಲಿ ಮೂರು ಪಾತ್ರಗಳನ್ನು ವಹಿಸುತ್ತಾನೆ ಅದರಲ್ಲಿ ನಾಟಕದ ಒಂದೊಂದು ಅಂಕದಲ್ಲಿ ಒಂದೊಂದು ಪಾತ್ರಕ್ಕೆ ಪ್ರಾಧಾನ್ಯ ನಾಟಕದ ಒಂದೊಂದು ಅಂಕವನ್ನು ಮಾತ್ರ ನೋಡುವವರಿಗೆ ಆಯಾ ದೇವತೆಯೊಂದು ಮಾತ್ರ ಪ್ರಧಾನವೆಂದು ತಿಳಿದು ಬರುತ್ತದೆ ತ್ರಿಮೂರ್ತಿ ಪತ್ನಿಯರ ವಿಷಯವೂ ಹೀಗೆಯೇ ಪರಾಪ್ರಕೃತಿಯೊಬ್ಬಳೇ ವಾಣಿ ರಮಾ ಗೌರಿ ಎಂಬ ಮೂರು ಪಾತ್ರಗಳನ್ನು ವಹಿಸುತ್ತಾಳೆ ಅವಳ ಒಂದೊಂದು ಪಾತ್ರಕ್ಕೆ ಒಂದೊಂದು ಘಟ್ಟದಲ್ಲಿ ವಿಶೇಷ ಪ್ರಾದಾನ್ಯ ಅತೀಂದ್ರಿಯ ಕ್ಷೇತ್ರದಲ್ಲಿ ಮೂಲದಲ್ಲಿ ನೋಡಿದಾಗ ಪರಮಪುರುಷ ಮತ್ತು ಆತನ ಪರಾ ಪ್ರಕೃತಿಯೇ ಇವೆಲ್ಲವೂ ಆಗಿವೆ ಆ ಕೇಂದ್ರದ ಕ್ಷೇತ್ರದಲ್ಲಿಯೇ ಅಲ್ಲಿಂದ ಸ್ವಲ್ಪ ಕೆಳಗೆ ಅವತಾರ ಮಾಡಿದಾಗ ಧ್ಯಾನ ತ್ರಿಮೂರ್ತಿಗಳು ಅವರ ಪತ್ನಿಯರು ಅಲ್ಲಿಂದ ಕೆಳಗೆ ಇಳಿದಾಗ ಅತೀಂದ್ರಿಯ ಕ್ಷೇತ್ರದಲ್ಲಿಯೇ ಆ ತ್ರಿಮೂರ್ತಿಗಳ ಮತ್ತು ಅವರ ಪತ್ನಿಯರ ಮೂರ್ತಿ ಭೇದಗಳನ್ನು ವಿಭೂತಿಗಳನ್ನು ತ್ರಿಗುಣಕ್ಕೆ ಸಂಬಂಧಪಟ್ಟ ವ್ಯಾಪಾರಗಳನ್ನು ಕಾಣುತ್ತೇವೆ ಈ ತ್ರಿಮೂರ್ತಿಗಳಲ್ಲಿ ಸಪತ್ನಿಕನಾದ ಬ್ರಹ್ಮನು ರಜೋಗುಣಕ್ಕೂ ಸಪತ್ನಿಕನಾದ ವಿಷ್ಣುವು ಸತ್ವಗುಣಕ್ಕೂ ಸಪತ್ನಿಕ ರುದ್ರನು ತಮೋ ಗುಣಕ್ಕೂ ಅಧಿದೇವತೆಗಳು ಆ ತ್ರಿಗುಣಗಳಿಗೆ ಸಂಬಂಧಪಟ್ಟ ವ್ಯಾಪಾರಗಳನ್ನು ಮಾಡುತ್ತಿದ್ದರೂ ಅವರು ತ್ರಿಗುಣಾತೀತರು ಹಾಗಾದರೆ ಬ್ರಹ್ಮರುದ್ರರಲ್ಲಿ ಸಾತ್ವಿಕಾಂಶವಿಲ್ಲವೇ ಎಂದರೆ ಅವರಲ್ಲಿಯೂ ಸಾತ್ವಿಕ ರಾಜಸ ತಾಮಸ ಎಂಬ ಮೂರು ಕಲೆಗಳು ಇವೆ ಅವುಗಳಲ್ಲಿ ಹಸುರರು ರಾಜಸ ಮಾತ್ರ ಉಪಾಸನೆ ಮಾಡುತ್ತಾರೆ ದೈವೀ ಪ್ರಕೃತಿಗಳು ಸಾತ್ವಿಕ ಕಲೆಗಳನ್ನು ಉಪಾಸನೆ ಮಾಡುತ್ತಾರೆ ಆದರೆ ಇವರಲ್ಲಿ ಯಾರು ಯಾವ ಗುಣಭಾಗದಲ್ಲಿ ಪ್ರಧಾನವಾಗಿ ಕೆಲಸ ಮಾಡುತ್ತಾರೆಯೋ ಅವರನ್ನು ಆ ಗುಣದ ಅಧಿದೇವತೆಗಳೆಂದು ಕರೆಯುತ್ತಾರೆ ಆದರೆ ತ್ರಿಮೂರ್ತಿಗಳು ಎಲ್ಲರಿಗೂ ಒಂದೇ ಸ್ವರೂಪ ಮತ್ತು ತ್ರಿಮೂರ್ತಿ ಪತ್ನಿಯರೆಲ್ಲರಿಗೂ ಸ್ವರೂಪ ಒಂದೇ ಆದ್ದರಿಂದಲೇ ಸಹಸ್ರನಾಮದಲ್ಲಿ ಗೌರಿ ಸರಸ್ವತಿಯರ ಹೆಸರುಗಳನ್ನು ಲಲಿತಾ ಸಹಸ್ರನಾಮದಲ್ಲಿ ಸರಸ್ವತಿ ಮತ್ತು ಲಕ್ಷ್ಮಿಯರ ಹೆಸರುಗಳನ್ನು ವಿಷ್ಣು ಸಹಸ್ರನಾಮದಲ್ಲಿ ಕೆಲವು ಶಿವನಾಮಗಳನ್ನು ಶಿವ ಸಹಸ್ರನಾಮದಲ್ಲಿ ಕೆಲವು ನವ ವೈಷ್ಣವ ನಾಮಧೇಯಗಳನ್ನು ಕಾಣುತ್ತೇವೆ ಮೇಲ್ಕಂಡ ದೃಷ್ಟಿಯಲ್ಲಿ ವಿಚಾರ ಮಾಡಿದಾಗ ಲಕ್ಷ್ಮೀ ಸರಸ್ವತಿ ಮತ್ತು ಗೌರಿ ಇವರೆಲ್ಲರಿಗೂ ತಾಯಿ ಮಗಳು ಮೊಮ್ಮಗಳು ಸೊಸೆ ಎಂಬ ವ್ಯವಹಾರವು ಬೇರೆ ಬೇರೆ ಕೇಂದ್ರಗಳಲ್ಲಿ ಸಂಗತವಾಗುತ್ತದೆ ತ್ರಿಮೂರ್ತಿಗಳು ಅವರ ಪತ್ನಿಯರು ಈ ಎರಡು ವರ್ಗಗಳಲ್ಲಿ ಯಾವ ವರ್ಗಕ್ಕೆ ಹೆಚ್ಚು ಪ್ರಾಧಾನ್ಯ ಎಂದರೆ ಎರಡು ವರ್ಗಗಳಿಗೂ ಪ್ರಾಧಾನ್ಯ ಮೊದಲನೇ ಪುರುಷ ವರ್ಗ ಎರಡನೇ ಪ್ರಕೃತಿ ವರ್ಗ ಪ್ರಕೃತಿಯು ಏನನ್ನು ಬೆಳೆಸಬೇಕು ಎಂದರೆ ಪುರುಷನ ತೇಜಸ್ಸನ್ನು ಆದರಿಂದ ಪುರುಷನಿಗೆ ಪ್ರದಾನ್ಯ ಆದರೆ ಪುರುಷನ ತೇಜಸ್ಸು ಬೆಳೆಯುವುದಕ್ಕೆ ಪ್ರಕೃತಿಯು ಅತ್ಯವಶ್ಯಕ ಆದರಿಂದ ಬೆಳೆಯುವ ವಿಷಯದಲ್ಲಿ ಪುರುಷನಿಗೂ ಮತ್ತು ಬೆಳೆಸುವ ವಿಷಯದಲ್ಲಿ ಪ್ರಕೃತಿಗೂ ಪ್ರಾಧಾನ್ಯ ತ್ರಿಮೂರ್ತಿಗಳು ಶಕ್ತಿಗಳ ಸಹಾಯದಿಂದಲೇ ತಮ್ಮ ವ್ಯಾಪಾರವನ್ನು ನಡೆಸಬೇಕಾಗಿರುವುದರಿಂದ ಅವರನ್ನು ಪರಾಶಕ್ತಿಯ ಪುತ್ರರು ಮತ್ತು ಸೇವಕರು ಎಂಬುದಾಗಿಯೂ ರೂಪಕವಾಗಿ ಹೇಳಬಹುದು ಉದಾಹರಣೆಗೆ ಗೌರಿಯು ಶಿವನೊಡನೆ ಕೆರೆತು ಲಯ ವ್ಯಾಪಾರದಲ್ಲಿ ಆಸಕ್ತಳಾಗಿರುವಾಗ ಅವಳನ್ನು ಶಿವನ ಪತ್ನಿ ಎನ್ನುತ್ತೇವೆ ಆ ಪುರುಷ ಮತ್ತು ಪ್ರಕೃತಿಯರು ಪರಮ ಪುರುಷನ ಮತ್ತು ಪರಾಪ್ರಕೃತಿಯ ವಿಸ್ತಾರವಾಗಿ ಕಾಣಿಸಿಕೊಂಡಿದ್ದಾರೆ ಆದರೆ ಅವರ ಸೇರುವೆಯಿಂದ ಸೃಷ್ಟಿ ವ್ಯಾಪಾರಗಳು ಪ್ರಾರಂಭವಾಗಿಲ್ಲ ಎಂಬ ಸ್ಥಿತಿಯಲ್ಲಿ ಪ್ರಕೃತಿಯನ್ನು ಪುರುಷನ ಸೋದರಿ ಎಂದು ಕರೆಯಬಹುದು ಅಂಬಿಕೆಯನ್ನು ರುದ್ರನ ಉಳಹ ಎಂದು ಶ್ರುತಿಯು ಕರೆದಿರುವುದು ಆ ಅರ್ಥದಲ್ಲಿಯೇ ಕಲೆತು ಕೆಲಸ ಮಾಡುವುದಕ್ಕೆ ಮೊದಲು ಅವರು ಸೋದರ ಸೋದರಿಯರು ಆನಂತರ ಪತಿಪತ್ನಿಯರು ಹೆಂಡತಿಯಾದರೂ ಅವಳನ್ನು ಪತಿಯ ಪೋಷಣೆ ಮಾಡುವಾಗ ದಾಸಿ ಎಂಬುದಾಗಿಯೂ ಪತಿಗೆ ಸಲಹೆ ನೀಡುವಾಗ ಸಚಿವೆ ಎಂಬುದಾಗಿಯೂ ನಾನಾ ಹೆಸರುಗಳಿಂದ ಕಾವ್ಯಗಳು ಕರೆಯುತ್ತವೆ ಗೃಹಿಣಿ ಸಚಿವ ಸಖಿ ಮಿತಃ ಪ್ರಿಯಶಿಷ್ಯ ಲಲಿತೆ ಕಲಾವಿದ ವಿದವ್ ಹೀಗೆ ಗೌರಿಯ ಶಿವನಿಗೆ ಪತ್ನಿಯೂ ಆಗಬಹುದು ಸೋದರಿಯೂ ಆಗಬಹುದು ಆದರೆ ಗೌರಿ ನಾರಾಯಣನಿಗೆ ಸೋದರಿ ಹೇಗೆ ಆಗುತ್ತಾಳೆ ಎಂದರೆ ಗೌರಿಯು ಶಿವನ ವಾಮಭಾಗವಾಗಿದ್ದಾಳೆ ನಾರಾಯಣನು ಸದಾಶಿವನ ಎಡಭಾಗವನ್ನು ಅಲಂಕರಿಸಿದ್ದಾನೆ ಆದ್ದರಿಂದ ವಿಷ್ಣುವನ್ನು ಮತ್ತು ಗೌರಿಯನ್ನು ಒಡ ಹುಟ್ಟಿದವರು ಗೌರಿಯು ವಿಷ್ಣುವಿನ ತಂಗಿ ಎಂದು ಶಾಸ್ತ್ರಗಳು ಹೇಳುತ್ತವೆ ಎಂಬುದಾಗಿ ಕೆಲವರು ವ್ಯಾಖ್ಯಾನ ಮಾಡುತ್ತಾರೆ ಆದರೆ ಇದು ಸರಿಯಲ್ಲ ಇದಕ್ಕೆ ಶಾಸ್ತ್ರೀಯವಾದ ಆಧಾರವಿಲ್ಲ ಗೌರಿ ವಿಷ್ಣುವಿನ ತಂಗಿಯೇ ಏಕೆ ಆಗಬೇಕು ಅಕ್ಕ ಏಕೆ ಆಗಬಾರದು ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರ ದೊರೆಯುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರವನ್ನು ಶ್ರೀಮದ್ ಭಾಗವತದ ಹತ್ತನೇ ಸ್ಕಂದದಲ್ಲಿ ನೋಡುತ್ತೇವೆ ಶಕ್ತಿದೇವಿಯು ವಿಷ್ಣುವಿನ ತಂಗಿ ಆದುದು ಕೃಷ್ಣಾವತಾರದಲ್ಲಿ ನಾನು ನನ್ನ ಅಂಶದಿಂದ ದೇವಿಗೆಯ ಗರ್ಭದಲ್ಲಿ ಪುತ್ರನಾಗಿ ಹುಟ್ಟುತ್ತೇನೆ ನೀನು ಅದನ್ನು ಅನುಸರಿಸಿ ಯಶೋಧೆಯಲ್ಲಿ ಪುತ್ರಿಯಾಗಿ ಹುಟ್ಟು ನಿನ್ನನ್ನು ಮನುಷ್ಯರು ದುರ್ಗಾ ಭದ್ರಕಾಳಿ ವಿಜಯ ವೈಷ್ಣವಿ ಕೃಷ್ಣ ಮಾಧವಿ ಈಶಾನಿ ಅಂಬಿಕಾ ಮುಂತಾದ ಹೆಸರುಗಳಿಂದ ಕರೆದು ಧೂಪ ಉಪಹಾರ ಮತ್ತು ಬಲಿಗಳಿಂದ ಪೂಜಿಸಲಿ ಎಂದು ಅಲ್ಲಿ ಶ್ರೀಕೃಷ್ಣನು ತನ್ನ ಯೋಗಮಾಯಿಗೆ ಹೇಳುತ್ತಾನೆ ಅದರಂತೆ ಆಕಿ ಅವತರಿಸುವುದನ್ನು ನೋಡುತ್ತೇವೆ ಹೀಗೆ ಕೃಷ್ಣನನ್ನು ಅನುಸರಿಸಿ ಹುಟ್ಟಿದ್ದರಿಂದ ಆಕೆಯನ್ನು ವಿಷ್ಣುವಿನ ಅನುಜೆ ತಂಗಿ ಎಂದು ಕರೆಯುವುದು ಉಚಿತವಾಗಿದೆ ಇದು ಶಾಸ್ತ್ರೀಯವಾದ ವಿವರಣೆ ಹೀಗೆ ವಿಚಾರಪೂರ್ವಕವಾಗಿ ನೋಡಿದಾಗ ಗೌರಿಯನ್ನು ಶಿವನ ಪತ್ನಿಯ ಶಿವನ ಒಡ ಹುಟ್ಟಿದವಳು ನಾರಾಯಣನ ತಂಗಿ ಲಕ್ಷ್ಮೀ ಸರಸ್ವತಿಯರ ಒಡತಿ ಅಥವಾ ಸೇವಕಿ ತಾಯಿ ಅಥವಾ ಸೊಸೆ ಇತ್ಯಾದಿಯಾಗಿ ಬೇರೆ ಬೇರೆ ಸಂಬಂಧ ನಾಮಗಳಿಂದ ಕರೆದಿರುವುದು ಸಂಗತವಾಗುತ್ತದೆ ಇಲ್ಲಿ ಲೌಕಿಕವಾದ ನೀತಿ ಅನೀತಿ ನಾಗರಿಕತೆಯ ವಿಕಾಸ ಮುಂತಾದವುಗಳಿಗೆ ಪ್ರವೇಶವೇ ಇಲ್ಲ ಭಗವಂತನು ನಿರಂಜನ ಜಗನ್ಮಾತೆಯು ಚಿತ್ ಪ್ರಕೃತಿ ಲೋಕವ್ಯಾಪಾರಕ್ಕಾಗಿ ಅವರು ವಿಸ್ತಾರಗೊಂಡರೂ ಅವರ ಸ್ವರೂಪದಲ್ಲಿ ಯಾವ ವಿಕಾರವೂ ಇಲ್ಲ ಒಂದೇ ಶ್ರುತಿಯಿಂದ ಅನೇಕ ರಾಗಗಳು ಹೊರಹೊಮ್ಮಿದರು ಹೊಮ್ಮಿದರು ಅದರಿಂದ ಶ್ರುತಿಯಲ್ಲಿ ಯಾವ ವಿಕಾರವೂ ಎಂಬ ಉದಾಹರಣೆಯನ್ನು ಶ್ರೀ ಗುರುದೇವರು ಇಲ್ಲಿ ನಮಗೆ ನೀಡಿದ್ದರು ಆದರಿಂದ ಸೃಷ್ಟಿಯೇ ಮುಂತಾದ ವ್ಯಾಪರಗಳಲ್ಲಿ ತೊಡಗಿದ್ದರಿಂದ ಭಗವಂತ ಭಗವತಿಯರ ನಿಜ ಸ್ವರೂಪಕ್ಕೆ ಯಾವ ಕುಂದು ಇಲ್ಲ ಹೀಗೆ ಪರಮಪುರುಷನಾದ ಶಿವನ ಮಡದಿ ಸೋದರಿ ಸರಸಿಜ ಸೋದರಿ ನಾರಾಯಣನ ತಂಗಿ ಎಂದು ಮೊದಲಾಗಿ ಕರೆಯಲ್ಪಡುತ್ತಿರುವ ಗೌರಿ ದೇವಿಗೆ ಸಂಬಂಧಪಟ್ಟ ಗೌರಿ ಹಬ್ಬ ಎಂದು ವಾಡಿಕೆಯಲ್ಲಿ ಕರೆಯಲ್ಪಡುತ್ತಿರುವ ಸ್ವರ್ಣ ಸ್ವರ್ಣಗೌರಿ ವ್ರತವನ್ನು ಎಂದು ಆಚರಿಸಬೇಕು ಅಂದು ಪೂಜಾ ಹೇಗೆ ಎಂಬುದು ಮುಂದಿನ ವಿಮರ್ಶೆಗೆ ವಿಷಯವಾಗಿದೆ ಎಂದು ಮಾಡಬೇಕು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ಎಂದು ಈ ವ್ರತವನ್ನು ಆಚರಿಸಬೇಕು ಅಂದು ಸೂರ್ಯೋದಯ ಸಮಯದಲ್ಲಿ ತೃತೀಯೇ ಇರಬೇಕು ಗಣೇಶನ ಪೂಜೆಗೆ ನಿಯತವಾಗಿರುವ ಚತುರ್ಥಿ ತಿಥಿಯ ಯೋಗವನ್ನು ಗೌರಿ ದೇವಿಯು ತುಂಬಾ ಪ್ರೀತಿಸುತ್ತಾಳೆ ಆದ್ದರಿಂದ ತೃತೀಯೊಡನೆ ಚತುರ್ಥಿ ಯೋಗವು ಕುಡಿಬಂದರೆ ಅಂದೇ ಗೌರಿ ಹಬ್ಬವನ್ನು ಆಚರಿಸಬೇಕು ಹಿಂದಿನ ದಿನ ತೃತೀಯು ಬಹಳ ಹೆಚ್ಚು ಕಾಲ ಸಂಪೂರ್ಣವಾಗಿ ಅರವತ್ತುಗಳಿಗೆಯೂ ಇರಬಹುದು ಇರುತ್ತದೆ ಮತ್ತು ಮಾರನೆಯ ದಿನ ಒಂದು ಮುಹೂರ್ತ ಕಾಲ ಅಥವಾ ಅದಕ್ಕಿಂತಲೂ ಕಡಿಮೆ ಕಾಲ ಇರುತ್ತದೆ ಎನ್ನೋಣ ಆಗ ಗೌರಿ ಎಂದು ಆಚರಿಸಬೇಕು ಎಂದರೆ ಮಾರನೆಯ ದಿನವೇ ಏಕೆಂದರೆ ಗೌರಿಗೆ ಗಣಯೋಗವು ಅತ್ಯಂತ ಪ್ರಶಸ್ತವಾದುದು ಮುಹೂರ್ತ ಮಾತ್ರ ತಥೋನ್ಯೂನಾಪಿ ಪರ ಗ್ರಾಹ್ಯ ಪೂರ್ವ ದಿನೇ ಷ್ಠಿಗತಿ ಮಿತಾಮಪಿ ತ್ಯಕ್ವ ಪರದಿನೇ ಅಲ್ಪಾಪಿ ಚತುರ್ಥಿಯುತೈವ ಗ್ರಾಹ್ಯ ಗಣಯೋಗ ಪ್ರಾಶಸ್ತಾತ್ ಹೇಗೆ ಆಚರಿಸಬೇಕು ಗೌರೀ ದೇವಿಯನ್ನು ಹೃದಯದಲ್ಲಿ ಧ್ಯಾನ ಮಾಡಿ ಅನಂತರ ಹೊರಗೆ ಪೂಜಿಸಬೇಕು ಆ ಬಾಹ್ಯ ಪೂಜೆಗೆ ಮಾಧ್ಯಮ ಯಾವುದು ಏಕೆಂದರೆ ಗೌರೀದೇವಿಯ ಸುವರ್ಣ ಪ್ರತಿಮೆ ಅಥವಾ ಕಲಶ ಅಥವಾ ಹರಿದ್ರ ಅರಿಶನದ ಅಥವಾ ಶುದ್ಧವಾದ ನದಿಯಿಂದ ಅಥವಾ ಸರೋವರದಿಂದ ಸಂಗಸ್ ಸಂಗ್ರಹಿಸಲ್ ಸಂಗ್ರಹಿಸಲ್ಪಟ್ಟಿರುವ ಮರಳು ಅಥವಾ ಮಣ್ಣು ಇವೆಲ್ಲದರಲ್ಲಿಯೂ ಅಥವಾ ಇವುಗಳಲ್ಲಿ ಎರಡು ಅಥವಾ ಮೂರು ಮಾಧ್ಯಮಗಳಲ್ಲಿ ದೇವಿಯನ್ನು ಆವಾಹಿಸಿ ಪೂಜಿಸುವುದು ಸುವರ್ಣ ಚಿನ್ನದಲ್ಲಿ ದೇವಿಯ ವಿಗ್ರಹವನ್ನು ಮಾಡಿಸುವ ಇಲ್ಲದವರು ಏನು ಮಾಡಬೇಕು ಎಂದರೆ ಅದಕ್ಕವರು ಕಡಿಮೆ ಬೆಲೆ ಇರುವ ಬೆಳ್ಳಿಯಲ್ಲಿ ವಿಗ್ರಹವನ್ನು ಮಾಡಿಸಿದರಾಯಿತು ಹಾಗೆಯೇ ಮಾಡುವ ರೂಢಿಯು ಕೆಲವರಲ್ಲಿ ಕೆಲವರಲ್ಲಿದೆ ಎಂದು ಕೆಲವರು ಹೇಳುತ್ತಾರೆ ಇದು ಸರಿಯಲ್ಲ ಚಿನ್ನಕ್ಕೆ ಬೆಲೆ ಹೆಚ್ಚು ಎನ್ನುವ ಕಾರಣದಿಂದ ಚಿನ್ನದ ವಿಗ್ರಹವನ್ನು ಮಾಡಿಸಲು ಕಲ್ಪಗಳು ಹೇಳುವುದಿಲ್ಲ ಚಿನ್ನದಲ್ಲಿರುವ ಅಸಾಧಾರಣವಾದ ದ್ರವ್ಯ ಗುಣವನ್ನು ಗಮನಿಸಿ ಆ ಲೋಹದಿಂದ ದೇವಿಯ ವಿಗ್ರಹವನ್ನು ಮಾಡಿಸಲು ಶಾಸ್ತ್ರಗಳು ವಿಧಿಸುತ್ತವೆ ಚಿನ್ನವು ಸಿಕ್ಕದಿದ್ದರೆ ಅದರಷ್ಟೇ ಗುಣವುಳ್ಳ ಅಥವಾ ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಗುಣ ಇರುವ ದ್ರವ್ಯವನ್ನು ಅದಕ್ಕೆ ಪ್ರತಿನಿಧಿಯಾಗಿ ಬಳಸಬೇಕು ಆ ಹರಿದ್ರ ಅರಿಶಿನ ಅರಿಶಿನದಲ್ಲೂ ಚಿನ್ನದ ಬಣ್ಣ ಇದೆ ಎಂಬುದಷ್ಟೇ ಇದಕ್ಕೆ ಕಾರಣವಲ್ಲ ಚಿನ್ನವನ್ನು ನೋಡಿದಾಗ ಮುಟ್ಟಿದಾಗ ಅಥವಾ ಧರಿಸಿದಾಗ ಪ್ರಕೃತಿಯಲ್ಲಿ ದೇವತಾ ಪ್ರಸನ್ನತೆಗೆ ಬೇಕಾದ ಯಾವ ಸ್ಥಿತಿ ಆ ಸ್ಥಿತಿಯು ಅರಿಶಿನವನ್ನು ನೋಡಿದಾಗ ಮುಟ್ಟಿದಾಗ ಅಥವಾ ಧರಿಸಿದಾಗಲೂ ಇದನ್ನು ನಾಡಿ ವಿಜ್ಞಾನದ ಮೂಲಕ ಶ್ರೀರಂಗ ಗುರುದೇವರು ನಮಗೆ ಸಿದ್ಧಪಡಿಸಿ ತೋರಿಸಿದ್ದಾರೆ ಒಳ್ಳೆಯ ಜೇಡಿ ಮಣ್ಣಿನಲ್ಲಿ ದೇವಿ ವಿಗ್ರಹವನ್ನು ಮಾಡಿಸಿದರು ಸುವರ್ಣದ ಬಣ್ಣವನ್ನೇ ಅದಕ್ಕೆ ಹಚ್ಚಬೇಕು ಪೂಜಿಸಲ್ಪಡುವವಳು ಗೌರಿ ಗೌರವರ್ಣವುಳ್ಳವಳು ಚಾಂಪೇಯ ಗೌರಾದ್ರ ಶರೀರಕಾಯೈ ಕರ್ಪೂರ ಗೌರಾರ್ಧ ಶರೀರಕಾಯ ಎಂದು ಶಂಕರ ಭಗವತ್ಪಾದರು ವರ್ಣಿಸಿರುವಂತೆ ಸಂಪಿಗೆಯ ಬಣ್ಣದಿಂದ ಕಂಗೊಳಿಸುತ್ತಿರುವ ಮೂರ್ತಿ ಉಳ್ಳವಳು ಮರಳಿನಲ್ಲಿ ಅಥವಾ ಮಣ್ಣಿನಲ್ಲಿ ದೇವಿಯನ್ನು ಆವಾಹಿಸಿ ಪೂಜಿಸಬೇಕಾದವರು ಅಂದು ಪ್ರಾತಃ ಕಾಲ ಸ್ನಾನಾದಿಗಳಿಂದ ಶುದ್ಧವ ನದಿಯ ಅಥವಾ ಸರೋವರದ ಬಳಿಗೆ ಹೋಗಿ ಅಲ್ಲಿ ಗಂಗಾ ಪೂಜೆಯನ್ನು ಮಾಡುತ್ತಾರೆ ಆ ನದಿಯಲ್ಲಿ ಅಥವಾ ಸರೋವರದಲ್ಲಿ ಇರುವ ಶುದ್ಧವಾದ ಮರಳು ಅಥವಾ ಕೃತಿಕೆಯನ್ನು ತೆಗೆದುಕೊಂಡು ಅರಿಶಿನದ ಬಟ್ಟೆಯಲ್ಲಿ ತುಂಬಿ ಗಂಟು ಹಾಕಿ ಅದಕ್ಕೆ ಗುರಿ ದೇವಿಯ ಷೋಡಶೋಪಚಾರ ಪೂಜೆ ಮಾಡಿ ಮಂಗಳವಾದ್ಯ ಸಮೇತ ಅದನ್ನು ಮನೆಗೆ ಅಥವಾ ದೇವಾಲಯಕ್ಕೆ ತೆಗೆದುಕೊಂಡು ಬರುತ್ತಾರೆ ಅಲ್ಲಿ ಅದನ್ನು ಮಂಟಪದಲ್ಲಿ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡುತ್ತಾರೆ ದೇವಿಯನ್ನು ವಿಸರ್ಜನೆ ಮಾಡುವವರೆಗೂ ತ್ರಿಕಾಲಗಳಲ್ಲಿ ಅಥವಾ ಎರಡು ಕಾಲಗಳಲ್ಲಿ ಆಕೆಗೆ ವಿಧಿಪೂರ್ವಕವಾಗಿ ಪೂಜೆ ಮಾಡಬೇಕು ಉತ್ಸವದ ಇದಿಷ್ಟು ಭಾಗವನ್ನು ಆಚಾರ ಶುದ್ಧರಾಗಿ ವಿಧಿಗ್ನರಾದ ಪುರುಷರೇ ಮಾಡಬಹುದು ಅನಂತರ ಸ್ತ್ರೀಯರು ಪೂಜೆ ಮಾಡುತ್ತಾರೆ ತಮ್ಮ ಮನೆಯಲ್ಲಿ ಗೌರಿಯನ್ನು ಪ್ರತಿಷ್ಠೆ ಮಾಡಿ ಪೂಜಿಸಲಾಗದವರು ದೇವಿಯ ಪ್ರತಿಷ್ಠೆಯಾಗಿರುವ ಬೇರೆ ಮನೆಗೆ ಅಥವಾ ದೇವಾಲಯಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಬರುತ್ತಾರೆ ಈ ವ್ರತಕ್ಕೆ ಅಂಶವಾಗಿ ಕಟ್ಟಿಕೊಳ್ಳಬೇಕಾದ ಕಂಕಣಕ್ಕೆ ಹದಿನಾರು ಗಂಟುಗಳಿರಬೇಕು ಘಂಟಾನಾದ ಸಹಿತ ಪೂಜೆಯ ಪ್ರಾರಂಭ ಆಚಮನ ಸಂಕಲ್ಪ ಕಳಶ ಪೂಜೆ ಮಹಾಗಣಪತಿ ಪೂಜೆ ಸ್ವರ್ಣ ಗೌರಿ ದೇವತಾ ಪ್ರತಿಷ್ಠಾಪನೆಗಳನ್ನು ಮಾಡಿ ದೇವಿಯನ್ನು ಧ್ಯಾನಿಸಬೇಕು ಹರಾನ್ವಿತ ಮಿಂದು ಮುಖಿಂ ಸರ್ವಾಭರಣ ಭೂಷಿತಾಂ ವಿಮಲಾಂಗೀಂ ವಿಶಾಲಾಕ್ಷಿಂ ಚಿಂತೆಯಾಮೀ ಸತೀಂ ಶಿವಾಂ ಶಿವನೊಡನೆ ಕೂಡಿರುವವಳು ಎಲ್ಲ ಆಭರಣಗಳಿಂದ ಕಂಗೊಳಿಸುತ್ತಿರುವವಳು ಶುದ್ಧವಾದ ಅವಯವಗಳಿಂದ ಕೂಡಿ ವಿಶಾಲವಾದ ಕಣ್ಣುಗಳಿಂದ ಕಂಗೊಳಿಸುತ್ತಿರುವವಳು ಆದ ಶಿವಪತ್ನಿ ಸತೀ ದೇವಿಯನ್ನು ಧ್ಯಾನಿಸುತ್ತೇನೆ ಪುಷ್ಪಾಕ್ಷತೆಗಳಿಂದ ಆಕೆಯನ್ನು ಆವಾಹಿಸಿ ರತ್ನ ಸಿಂಹಾಸನವನ್ನು ಸಮರ್ಪಿಸಬೇಕು ಹೊಸ ಪೂಜೆ ಮತ್ತು ಧಾರಣೆಗಾಗಿ ಇರಿಸಿಕೊಳ್ಳಬೇಕು ಪಾದ್ಯ ಆರ್ಘ್ಯ ಆಚಮನ ಮಧುಪರ್ಕ ಪಂಚಾಮೃತ ಸ್ನಾನ ಶುದ್ಧೋದಕ ಸ್ನಾನ ವಸ್ತ್ರ ಆಭರಣ ಯಜ್ಞೋಪವೀತ ಗಂಧ ಅಕ್ಷತೆ ಅರಿಸಿನ ಕುಂಕುಮ ಇತ್ಯಾದಿ ಸೌಭಾಗ್ಯ ಮತ್ತು ಪುಷ್ಪ ಇವುಗಳನ್ನು ಸಮರ್ಪಿಸಬೇಕು ದೇವಿಗೆ ಅಂಗಪೂಜೆ ಪುಷ್ಪಪೂಜೆ ಪತ್ರ ಪೂಜೆ, ನಾಮ ನಾಮಪೂಜೆಗಳನ್ನು ಸಲ್ಲಿಸಿ ದಾರದ ಹದಿನಾರು ಗ್ರಂಥಿಗಳಿಗೂ ಕ್ರಮವಾಗಿ ಸ್ವರ್ಣಗೌರಿ ಮಹಾಗೌರಿ ಕಾತ್ಯಾಯಿನಿ ಕೌಮಾರಿ ಭದ್ರ ವಿಷ್ಣು ಸಹೋದರಿ ಮಂಗಳ ದೇವತ ರಾಕೇಂದುವದನ ಚಂದ್ರಶೇಖರ ಪ್ರಿಯ ವಿಶ್ವೇಶ್ವರ ಪತ್ನಿ ದಾಕ್ಷಾಯಿಣಿ ಕೃಷ್ಣವೇಣಿ ಭವಾನಿ ಲೋಲೇಕ್ಷಣ ಮೇನಕಾತ್ಮಜ ಸ್ವರ್ಣಗೌರಿ ಎಂಬ ಹದಿನಾರು ನಾಮಗಳಿಂದ ಪೂಜೆಯನ್ನು ಸಲ್ಲಿಸಬೇಕು ಅಷ್ಟೋತ್ತರ ಶತದಿವ್ಯ ನಾಮಗಳಿಂದ ದೇವಿಯನ್ನು ಆರ್ಚಿಸಿ ಧೂಪ ದೀಪ ನೈವೇದ್ಯ ತಾಂಬೂಲ ಫಲ ದಕ್ಷಿಣೆ ಆರ್ಗ್ಯ ನಿರಾಜನ ಪುಷ್ಪಾಂಜಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಮರ್ಪಿಸಬೇಕು ದೇವಿಯ ದೈವೇದ್ಯಕ್ಕೆ ಸಮರ್ಪಿತ ಸಮರ್ಪಿಸಬೇಕಾದ ವಿಶೇಷ ದ್ರವ್ಯ ಹರಿದ್ರ ಅನ್ನ ಹಳದಿ ಬಣ್ಣದ ಅನ್ನ ಹೆಸರುಬೇಳೆಯಿಂದ ಹವಿಷ್ಯಾನ ಇಷ್ಟಾರ್ಥವನ್ನು ಹವಿಷ್ಯಾನ ಇಷ್ಟಾರ್ಥವನ್ನು ಸಲ್ಲಿಸಬೇಕೆಂದು ದೇವಿಯನ್ನು ಪ್ರಾರ್ಥಿಸಿ ಆಕೆಯ ಅನುಮತಿಯಿಂದ ಮೇಲೆ ಹೇಳಿದ ಪೂಜಿತವಾದ ಹದಿನಾರು ಗಂಟೆಗಳುಳ್ಳ ದಾರವನ್ನು ಧರಿಸಬೇಕು ಪುತ್ರ ಧನ ಸೌಭಾಗ್ಯ ಮತ್ತು ಧರ್ಮಕ್ಕೆ ಅನುಗುಣವಾದ ಎಲ್ಲ ಕಾಮನೆಗಳನ್ನು ಈಡೇರಿಸಬೇಕೆಂದು ಮಾತೆಯನ್ನು ಪ್ರಾರ್ಥಿಸಬೇಕು ವ್ರತ ಸಂಪೂರ್ತಿಗಾಗಿ ಶ್ರೇಷ್ಠ ದ್ವಿಜರಿಗೂ ಸುವಾಸಿನಿಯರಿಗೂ ದ್ವಿಜ ದಂಪತಿಗಳಿಗೂ ಪಕ್ವಾನವೇ ಮುಂತಾದ ಉಪಾಯನಗಳನ್ನು ದಾನ ಮಾಡಬೇಕು ದೇವಿಗೆ ಛತ್ರ ಚಾಮರ ವಾದ್ಯ ಆಂದೋಳಿಕ ಮತ್ತು ಇತರ ಉಪಚಾರಗಳನ್ನು ಸಮರ್ಪಿಸಿ ಆಕೆಯ ಪ್ರೀತಿ ಪ್ರಸನ್ನತೆಯನ್ನು ಪ್ರಾರ್ಥಿಸಬೇಕು ಪೂಜಾ ವಿಧಾನಗಳಲ್ಲಿ ಕೆಲವು ವ್ಯತ್ಯಾಸ ಇರಬಹುದಾದರೂ ಎಲ್ಲದರಲ್ಲೂ ದೇವಿಗೆ ಪ್ರಿಯವಾದ ಉಪಚಾರಗಳ ಸಮರ್ಪಣೆ ಇರುತ್ತದೆ ವೈದಿಕ ಮತ್ತು ತಾಂತ್ರಿಕ ಮಂತ್ರ ಶ್ಲೋಕ ಮತ್ತು ತಂತ್ರಗಳ ಸಮರ್ಪಣೆ ಇರುತ್ತದೆ ಪೂಜೆಯ ನಂತರ ವ್ರತಕ್ಕೆ ಸಂಬಂಧಪಟ್ಟಂತಹ ಕಥೆಗಳನ್ನು ಕೇಳುವ ರೂಢಿದೆ ಈ ವ್ರತವನ್ನು ಸ್ತ್ರೀ ಪುರುಷರಿಬ್ಬರೂ ಮಾಡಬಹುದು ವ್ರತದ ಉದ್ಯಾಪನೆ ಮಾಡುವವರು ಮನೆಯ ಪೂರ್ವಭಾಗವನ್ನು ಸಾರಿಸಿ ಅಲಂಕರಿಸಿ ಅಲ್ಲಿ ಮಂಟಪವನ್ನು ನಿರ್ಮಿಸಿ ಅಲ್ಲಿ ಧಾನ್ಯಾದಿಗಳನ್ನು ಹರಡಿ ಕಲಶ ಸ್ಥಾಪನೆಯನ್ನು ಮಾಡುತ್ತಾರೆ ಕಲಶದ ಮೇಲೆ ಹದಿನಾರು ದಳಗಳುಳ್ಳ ತಮಲ ಕೆತ್ತಿದ ತಾಮ್ರದ ಪಾತ್ರೆಯನ್ನು ಇರಿಸುತ್ತಾರೆ ಚಿನ್ನದಿಂದ ಮಾಡಿದ ಪಾರ್ವತಿ ಪರಮೇಶ್ವರರ ಪ್ರತಿಮೆಗಳಲ್ಲಿ ಆ ದಿವ್ಯ ದಂಪತಿಗಳನ್ನು ಆವಾಹಿಸಿ ಪಂಚಗವಿಯ ಪಂಚಾಮೃತಾದಿಗಳಿಂದ ಅಭಿಷೇಕ ಮಾಡಿ ಕಲಶದ ಮೇಲಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಿ ರಾತ್ರಿಪೂರ್ತಿ ಜಾಗರಣೆಯಲ್ಲಿರಬೇಕು ಮರುದಿನ ಪ್ರಾತಃ ಕಾಲ ಸ್ನಾನಾದಿ ನಿತ್ಯಕರ್ಮಗಳನ್ನು ಮಾಡಿ ಪರಾದೇವತೆಗಳನ್ನು ಮತ್ತೊಮ್ಮೆ ಪೂಜಿಸಿ ತಿಲ ಯವ ಆಜ್ಯಗಳಿಂದ ಸಂಕರ್ಷಣ ಮಂತ್ರ ಮತ್ತು ಗೌರಿ ಮಂತ್ರದಿಂದ ಹೋಮ ಮಾಡಿ ಮತ್ತೊಮ್ಮೆ ದೇವಿಯನ್ನು ಪೂಜಿಸಿ ಆಚಾರ್ಯನಿಗೆ ಗೋವು ಕಂಚಿನ ಪಾತ್ರೆಗಳನ್ನು ದಕ್ಷಿಣ ಸಹಿತ ದಾನ ಮಾಡಬೇಕು ಹದಿನಾರು ಮಂದಿ ದ್ವಿಜರು ಮತ್ತು ಸುವಾಸಿನಿಯರಿಗೆ ಭೋಜನ ಮಾಡಿ ಅವರ ಆಶೀರ್ವಾದ ಪಡೆಯಬೇಕು ಅನಂತರ ಬಂಧು ತಾನು ಪ್ರಸಾದವನ್ನು ಸ್ವೀಕರಿಸಬೇಕು ವ್ರತವನ್ನು ಆಚರಿಸಲು ಆಗದವರು ಅಂದು ಯಥಾಶಕ್ತಿ ದೇವಿಯ ಪೂಜೆಯನ್ನು ಮಾಡಿ ಸತ್ಪಾತ್ರರಿಗೆ ಯಥಾಶಕ್ತಿ ದಾನ ದಕ್ಷಿಣಾದಿಗಳನ್ನು ಕೊಟ್ಟು ಆ ದಿನವನ್ನು ದೇವಿಯನ್ನು ಕುರಿತಾದ ಸ್ತೋತ್ರಗಾನ ಮುಂತಾದವುಗಳಿಂದ ಪವಿತ್ರವಾಗಿಸಬೇಕು ಪರ್ವದಲ್ಲಿ ಪೂಜಿಸಲ್ಪಡುವ ಗೌರಿ ದೇವಿಯ ವಿಗ್ರಹವನ್ನು ಮಾಡುವುದಕ್ಕೆ ಬೇಕಾದ ಮೃತಿಕೆಯನ್ನು ಅಥವಾ ಪೂಜನೀಯವಾದ ಮರಳನ್ನು ಗಂಗೆಯಿಂದ ತರುವ ವಾಡಿಕೆ ಇದೆ ಸಮೀಪದಲ್ಲಿ ಸಾಕ್ಷಾತ್ತಾದ ಗಂಗಾ ನದಿ ಇಲ್ಲದಿದ್ದರೆ ಹತ್ತಿರದಲ್ಲಿರುವ ಯಾವುದಾದರೂ ಜಲಾಶಯದಲ್ಲಿ ಗಂಗೆಯನ್ನು ಆವಾಹನೆ ಮಾಡಿ ಅಲ್ಲಿಂದ ಮೃತ್ತಿಗೆ ಮರಳುಗಳನ್ನು ತರುತ್ತಾರೆ ಈ ಸಂಪ್ರದಾಯಕ್ಕೆ ಕಾರಣವೇನು ಹತ್ತಿರದಲ್ಲೇ ಮಣ್ಣು ಮರಳು ಸಿಕ್ಕುವ ಪಕ್ಷದಲ್ಲಿ ಅವುಗಳನ್ನೇ ಏಕೆ ಬೆಳೆಸಿಕೊಳ್ಳಬಾರದು ಗಂಗಾ ತೀರ್ಥದ ಬಳಿ ಏಕೆ ಹೋಗಬೇಕು ಎಂಬುದು ಮೊದಲಿನ ಪ್ರಶ್ನೆ ಇದಕ್ಕೆ ಉತ್ತರ ಗಂಗಾ ಗೌರಿಯರ ತಾತ್ವಿಕ ರೂಪದಲ್ಲಿದೆ ಗಂಗೆ ಗೌರಿ ಇವರಿಬ್ಬರು ಪರ್ವತ ಸಾರ್ವಭೌಮನಾದ ಹಿಮವಂತನ ಪುತ್ರಿಯರು ಎಂದು ಪುರಾಣೇತಿಹಾಸಗಳು ಹೇಳುತ್ತವೆ ತ ಗಂಗಾ ಸಮಭವತ್ ಜ್ಯೇಷ್ಠಾ ಹಿಮತಃ ಸುತ ಉಮಾ ನ್ತೀಯ ಭೂತ್ ಕನ್ಯಾ ತೆ ಶೈಲರ ಸುತೆ ಲೋಕನಮಸ್ಕೃತೆ ಗಂಗಾ ಚರಿತ ಶ್ರೇಷ್ಠ ಉಮಾ ದೇವೀ ಚ ರಾಘವ ಈ ಹೇಳಿಕೆಗಳ ಸಾಮಾನ್ಯವಾದ ಮತ್ತು ವಿಶೇಷವಾದ ಅರ್ಥ ತಾತ್ಪರ್ಯಗಳನ್ನು ಗಮನಿಸಬೇಕು ಗಂಗೆಯನ್ನು ಹಿಮವಂತನ ಪುತ್ರಿ ಎಂದು ಕರೆಯಲು ಕಾರಣವೇನು ಎಂದರೆ ಇಷ್ಟು ಗೊತ್ತಾಗುವುದಿಲ್ಲವೇ ಗಂಗಾ ನದಿಯು ಹಿಮವತ್ ಪರ್ವತದಲ್ಲಿ ಹುಟ್ಟುತ್ತದೆ ಆದ್ದರಿಂದ ಅದನ್ನು ಹಿಮವಂತನ ಮಗಳು ಎಂದು ರೂಪಕವಾಗಿ ಪುರಾಣಗಳು ಹೇಳುತ್ತವೆ ಎಂದು ಸುಲಭವಾಗಿ ಉತ್ತರಿಸಬಹುದು ಆದರೆ ಅದೇ ಗಂಗೆಯನ್ನು ನಾರಾಯಣನ ಪಾದದಿಂದ ಜನಿಸಿದವಳು ವಿಷ್ಣು ಪಾದೋದ ಭವ ಗಂಗಾ ಬ್ರಹ್ಮದೇವರ ಕಮಂಡಲುವಿನಲ್ಲಿದ್ದ ತೀರ್ಥ ಆದಾವಾದಿ ಪಿತಾಮಹಸ್ಯ ನಿಯಮ ವ್ಯಾಪಾರ ಪಾತ್ರೆ ಜಲಂ ಜವ್ನು ಮಹರ್ಷಿಯ ಪುತ್ರಿ ಜಾಹ್ನವಿ ಸುರನಿಮ್ನಗ ಭಗೀರಥನ ಪುತ್ರಿ ಭಾಗೀರಥಿ ಎಂಬುದಾಗಿಯೂ ಶಾಸ್ತ್ರಗಳು ಕರೆಯುತ್ತವೆ ಇವುಗಳಿಗೆ ಆಯಾ ಕಥಾ ದೃಷ್ಟಿಯಿಂದ ವಿವರಣೆ ನೀಡುವುದು ಒಂದು ಕ್ರಮ ಉದಾಹರಣೆಗೆ ಬ್ರಹ್ಮದೇವರು ತ್ರಿವಿಕ್ರಮ ರೂಪಿಯಾದ ನಾರಾಯಣನ ಶ್ರೀಪಾದವನ್ನು ತನ್ನ ಕಮಂಡಲುವಿನ ತೀರ್ಥದಿಂದ ತೊಳೆದರು ಜಹ್ನು ಮಹರ್ಷಿಯು ಗಂಗೆಯನ್ನು ಪೂರ್ಣವಾಗಿ ಪಾನ ತನ್ನ ಬಲಗಿವಿಯ ಮೂಲಕ ಆಕೆಯನ್ನು ಬಿಟ್ಟನು ಗಂಗೆಯು ಭಗೀರಥನ ಮಹಾತಪಸ್ಸಿನ ಫಲವಾಗಿ ಭೂಮಿಗೆ ಅವತಾರ ಮಾಡಿ ಆತನನ್ನು ಹಿಂಬಾಲಿಸಿದಳು ಈ ಕಾರಣದಿಂದ ಗಂಗೆಗೆ ಮೇಲ್ಕಂಡ ಹೆಸರುಗಳು ಇತ್ಯಾದಿ ವಿವರಣೆಗಳನ್ನು ತೆಗೆದುಕೊಳ್ಳಬಹುದು ಆದರೆ ಗಂಗೆಯ ಪಾರಮಾರ್ಥಿಕ ಭಾವವನ್ನು ಗಮನಿಸಿದಾಗ ಮೇಲ್ಕಂಡ ಎಲ್ಲ ಹೇಳಿಕೆಗಳಿಗೂ ಅನುಸ್ಯೂತವಾದ ಮತ್ತು ಏಕರೂಪದ ವಿವರಣೆ ದೊರೆಯುತ್ತದೆ ತಾತ್ವಿಕವಾಗಿ ನೋಡಿದಾಗ ಗಂಗೆ ಎಂಬುದು ಪರಿಶುದ್ಧ ಜ್ಞಾನ ಪ್ರವಾಹವೇ ಆಗಿದೆ ಬ್ರಹ್ಮ ಪ್ರವಾಹವೇ ಆಗಿದೆ ಆ ವಿದ್ಯಾ ಪ್ರವಾಹದ ಉಗಮ ಭಗವಂತನ ಧಾಮವೇ ಆಗಿದೆ ಅಲ್ಲಿಂದಲೇ ಅದು ಲೋಕ ಕಲ್ಯಾಣಕ್ಕಾಗಿ ಹರಿದು ಬರುವುದು ಪರಮಾನಂದಪ್ರದವಾದ ಶಿಖರವನ್ನು ಹೊಂದಿ ವ್ಯಾಪಕವಾಗಿ ಅಚಲನಾಗಿ ಯೋಗಿಗಳಿಗೆ ಧ್ಯಾನಭೂಮಿಯಾಗಿರುವ ಹಿಮಾವಂತನು ಕೂಡ ಆ ಪರಮಾತ್ಮನ ಪ್ರತಿನಿಧಿಯೇ ಆಗುತ್ತಾನೆ ಬ್ರಹ್ಮಜ್ಞಾನಿಯ ಬಲಗಿವಿಯ ಮೂಲಕ ವೇದವಿದ್ಯಾ ಮಾರ್ಗವಾಗಿ ಬಂದು ಬ್ರಾಹ್ಮಣ ಆಣಿಸ್ತ ನೀವು ಬ್ರಹ್ಮಕ್ಕೆ ಅವಲಂಬನದ ಆಣಿ ಮೊಳೆಯಾಗಿದ್ದೀರಿ ಎಂದು ವೇದಮಂತ್ರಗಳಿಂದ ಸ್ತುತಿಸಲ್ಪಡುತ್ತದೆ ಅಂತಹ ಜ್ಞಾನ ಪ್ರವಾಹವನ್ನು ಮಹಾತಪಸ್ಸಿನ ಸಾಧನೆಯಿಂದ ಪಡೆದು ಲೋಕಕ್ಕೆ ವಿನಿಯೋಗಿಸಿದ ಮಹಾಯೋಗಿ ಭಗೀರಥ ಈ ಎಲ್ಲ ವಿಷಯಗಳು ಸಾರುವುದು ಒಂದೇ ತತ್ವವನ್ನು ಗಂಗೆಯು ಜ್ಞಾನ ಪ್ರವಾಹ ಎಂಬ ತತ್ವವನ್ನು ಗಂಗಾತೀರ್ಥವನ್ನು ಜ್ಞಾನ ಸುಖ ಸ್ವರೂಪಿಯಾದ ಶಿವನ ಜಲಮಯವಾದ ದೇಹ ಜಲಮಯಿ ಮೂರ್ತಿ ಎಂದು ಶಾಸ್ತ್ರಗಳು ಕರೆಯುವುದನ್ನು ಇಲ್ಲಿ ನೆನೆಯಬಹುದು ಮೂರು ಲೋಕಗಳ ತಾಯಿಯಾಗಿ ಸರ್ವ ವ್ಯಾಪಿನಿಯಾಗಿರುವ ಜ್ಞಾನಗಂಗೆ ತ್ರಿಭುವನಜನಿ ವ್ಯಾಪಿನಿ ಜ್ಞಾನಗಂಗಾ ಎಂದು ಶ್ರೀ ಶಂಕರ ಭಗವತ್ಪಾದರು ಈ ತತ್ವವನ್ನೇ ಸಾರುತ್ತಾರೆ ಹೀಗೆ ಗಂಗೆಯು ಜ್ಞಾನ ಪ್ರವಾಹ ರೂಪವಾಗಿರುವಂತೆಯೇ ಗೌರಿ ದೇವಿಯೂ ಕೂಡ ಬ್ರಹ್ಮವಿದ್ಯಾ ಸ್ವರೂಪಿಣಿಯೇ ಆಗಿದ್ದಾಳೆ ಎಂದು ಕೇನೋಪನಿಷತ್ತು ಮತ್ತು ತೈತರಿಪನಿಷತ್ತುಗಳು ಭಾಷೆಗಳು ಸಾರುತ್ತವೆ ಯಕ್ಷೇ ಭಕ್ತಿ ಬುದ್ಧವಾಮಾರೂಪಿಣಿ ಪ್ರಾದುರಭೂತ್ ಸರ್ವ ಶೋಭಮಾನ ಶೋಭನತಮ ವಿರ ಶಕ್ತಿಪೇಣ ಸ್ಥಿರ ಪ್ರಣವ ಪರ್ಯಾಣ ಉಮಾಶನ ಉಚ್ಯತೆ ಹೀಗೆ ಗಂಗೆ ಮತ್ತು ಗೌರಿ ಇಬ್ಬರು ಬ್ರಹ್ಮ ವಿದಿಯ ಪ್ರಕಾರಗಳೇ ಆಗಿದ್ದಾರೆ ಇಬ್ಬರ ಸತ್ವಸಾರವೂ ಜ್ಞಾನವೇ ಆದ್ದರಿಂದ ಅವರನ್ನು ಒಡ ಹುಟ್ಟಿದವರೆಂದು ಶಾಸ್ತ್ರಿಗಳು ಹೇಳುತ್ತವೆ ಗಂಗೆಯ ಧಾಮವೇ ಗೌರಿಯ ಧಾಮವೂ ಎಂಬ ತತ್ವಜ್ಞಾನವನ್ನು ವಿಸ್ತಾರಪಡಿಸಲು ಗಂಗೆ ವೃತ್ತಿಕೆ ಅಥವಾ ಮರಳುಗಳ ಮೂಲಕ ಗೌರಿ ಪೂಜೆಯನ್ನು ಮಾಡುವ ಸಂಪ್ರದಾಯ ಬಂದಿರುವುದು ಹದಿನಾರು ಎಂಬ ಸಂಖ್ಯೆಗೂ ಗೌರಿ ದೇವಿಯ ಪೂಜಾವಿಧಿಗೂ ಗಾಢವಾದ ಸಂಬಂಧವಿರುವುದನ್ನು ನೋಡುತ್ತಿವೆ ಗೌರಿ ದೇವಿಯ ಅಂಗಪೂಜೆಯನ್ನು ಮಾಡುವುದು ಹದಿನಾರು ಸ್ಥಾನಗಳಲ್ಲಿ ಪೂಜೆಯ ಪುಷ್ಪ ಪತ್ರಗಳ ಸಂಖ್ಯೆ ಹದಿನಾರು ದೋರ ಗ್ರಂಥಿಗಳು ಹದಿನಾರು ಗೌರಿ ವ್ರತದ ಸಾಫಲ್ಯಕ್ಕೆ ಬೇಕಾಗುವ ವರ್ಷಗಳು ಹದಿನಾರು ಷೋಡಶಾನ್ ವತ್ಸರಾನ್ ಪೂಜೆಗೆ ಭಕ್ತಿಪೂರ್ವಕಂ ಏಂಕೃತ್ವ ನರ ಪಾರ್ಥ ಪರಿಪೂರ್ಣ ವೃತ್ತಿ ಭೇತ್ ಈ ಉದ್ಯಾಪನ ಯಜ್ಞದ ಋತ್ವಿಕ್ಗಳು ಹದಿನಾರು ಮಂದಿ ವಾಯನ ದಾನವು ಹದಿನಾರು ಮಂದಿಗೆ ಪೂಜಿಸಲ್ಪಡಬೇಕಾದ ದಂಪತಿಗಳು ಹದಿನಾರು ಮಂದಿ ಷೋಡಶ ಪ್ರಮತಿಯ ಬ್ರಾಹ್ಮಣೇಶ್ಯಶ್ಚ ವಾಯನ ಋತ್ವಿಜೋಡಾಭ್ಯವ ಪಕ್ವಾನ್ಯೈ ಪ್ರೀಣಯೇತ್ಸದ ಗೌರಿ ಪೂಜೆಯಲ್ಲಿ ಈ ಹದಿನಾರು ಎಂಬ ಸಂಖ್ಯೆಯು ಆಕಸ್ಮಿಕವಾಗಿ ಬಂದಿದೆ ಅಥವಾ ಅದಕ್ಕೆ ವಿಶೇಷ ಕಾರಣ ಉಂಟೆ ಎಂಬುದು ಎರಡನೆಯ ಪ್ರಶ್ನೆ ಅದು ವಿಶೇಷ ಕಾರಣದಿಂದ ಬಂದಿದೆ ಎಂಬುದು ನಮ್ಮ ಅಭಿಪ್ರಾಯ ಹದಿನಾರು ಕಲೆಗಳಿಂದ ಕೂಡಿದ ಪರಮಾತ್ಮಮಯಾದ ಪ್ರಕೃತಿ ಮಾತೆಯೇ ಗೌರಿ ದೇವಿ ಎಂಬ ತತ್ವವು ಇಲ್ಲಿ ಸೂಚಿತವಾಗಿದೆ ಅವುಗಳಲ್ಲಿ ಮೊದಲನೆಯ ಕಲೆಯು ಶುದ್ಧ ಚೈತನ್ಯಮಯವಾದ ಶಿವ ಆಗಿದೆ ಆ ಶಿವ ಸ್ವರೂಪವನ್ನು ವಿಸ್ತಾರ ಪಡಿಸುವ ಪರಾಪ್ರಕೃತಿಯೇ ಗೌರಿ ದೇವಿ ಜಡ ಪ್ರಕೃತಿಯಲ್ಲಿ ಮುಳುಗಿರುವ ನಮಗೆ ಶುದ್ಧ ಚೈತನ್ಯವನ್ನು ನೇರವಾಗಿ ಮುಟ್ಟುವುದು ಅತಿ ಕಷ್ಟ ಸಾಧ್ಯ ಅದಕ್ಕಾಗಿ ಕರುಣಾಮಯಿಯಾದ ಗೌರಿ ಮಾತೆಯು ಆ ಚೈತನ್ಯ ಕಲೆಯನ್ನು ಹದಿನೈದು ಕೂಡಿಸಿ ವಿಸ್ತಾರಗೊಂಡು ನಮಗೆ ಗೋಚರಳಾಗುತ್ತಾಳೆ ಆಕೆಯ ಸೇವೆ ಮಾಡಿದಾಗ ಪ್ರಾಕೃತವಾದ ನಮ್ಮ ಜಡ ಹದಿನಾರು ಕಲೆಗಳು ಕೂಡ ಪರಿಶುದ್ಧವಾಗಿ ಪರಾಪ್ರಕೃತಿ ರೂಪವನ್ನು ತಾಳುತ್ತವೆ ಪರಮಾತ್ಮ ಸ್ವರೂಪದಲ್ಲಿ ನೆಲೆಯನ್ನು ಪಡೆದು ಕೃತ ಕೃತ್ಯವಾಗುತ್ತೇವೆ ಆಕೆಯು ಕೇವಲ ಚೈತನ್ಯ ಕಲೆಯೂ ಅಲ್ಲ ಪಂಚದಶ ಕಲಾತ್ಮಕವಾದ ಜಡ ಅಲ್ಲ ಚೈತನ್ಯ ಸಂಸ್ಕೃತವಾಗಿರುವ ಹದಿನೈದು ಕಲೆಗಳಿಂದ ಕೂಡಿ ಪರಮಾತ್ಮನಿಗೂ ನಮಗೂ ಸೇತುವೆಯಂತಿರುವ ಷೋಡಶ ಕಲಾ ಪರಿಪೂರ್ಣಳಾದ ಮಹಾದೇವಿ ಎಂಬುದನ್ನು ಗೌರಿ ಪೂಜೆಯಲ್ಲಿ ವಿಶಿಷ್ಟವಾಗಿರುವ ಹದಿನಾರು ಎಂಬ ಸಂಖ್ಯೆಯು ಸಾರುತ್ತದೆ ಭಕ್ತಿಯಿಂದ ನಿರ್ಮಾಣ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಲ್ಪಟ್ಟ ಗೌರಿ ದೇವಿಯ ವಿಗ್ರಹವನ್ನು ಏಕೆ ವಿಸರ್ಜನೆ ಮಾಡಬೇಕು ನಿತ್ಯವೂ ಪೂಜಿಸುತ್ತಿರಬಹುದಲ್ಲ ಪೂಜ್ಯವಾದ ಮೂರ್ತಿಯನ್ನು ತ್ಯಾಗ ಮಾಡುವುದೇಕೆ ಎಂಬುದು ಮತ್ತೊಂದು ಪ್ರಶ್ನೆ